ಜಯತಿ ಹರಿರಚಿತ್ಯದೇವೈಕ್ಯ ಪರಮಗುರುರವಿಷ್ಟಾವತಿ ಸಜ್ಜನಾ ನಿಖಿಲಗುಣಗಣಾರ್ನೋ ನಿತ್ಯಕ್ತೋಷ ಸರಸಿಜನಯನಸೌ ಶ್ರೀಪತಿರ್ಮನೋನ ವ್ಯಾಯ ಭಯ ಶ್ರೀಷಾ ಗುಣರಾಶೇ ಹೃದಯ ಶುದ್ಧ ವಿದ್ಯಾಧ್ವಾ ನಮೋ ನಮಃ ಅಭ್ರಮಂ ಭಂಗರಹಿತ ಅಜಡಂ ವಿಮಲಂ ಸದಾ ಆನಂದತೀರ್ಥಮಲ ಭಜೆ ತಾಪತ್ರೆಯಪಮಾನನಂದತೀರ್ತಾರ್ಯ ಪಾದ ಪಂಕಜೈರವ ಪವಿತ್ರಯಂತ ಮಾಂ ನಿತ್ಯಪಾಚನ ಪಂಡಿತ್ತ ಗುರು ಆಕೃತಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸಿಧ್ಯ ಮನೋರಥ ನಾರಾಯಣ ಸುರಗುರು ಜಗದೆಕನಾಥ ಸಕಲಲೋಕ ನಮಸ್ಕೃತ ತ್ರೈಗುಣ್ಯವರ್ಜಿತ ವಜ್ ದಿವ ಮಾಧ್ಯಮೀಶ್ ವಂದೇ ಭ್ರಮ ಸಿ ನಾರಾಯಣ ನಮಸ್ಕೃತ್ಯ ನರಂಚವ ಸರಸ್ವತೀಂ ವ್ಯಾಸ ತಯ ಹುಬೀರೇ ದೇವ ನಾರಾಯಣ ಮರ್ವೋಷ ವಿವರ್ಜಿತ ಪರಿಪೂರ್ಣಗುರು ಗೀತಾ ವಕ್ಷ್ಯಾಶ ುಂಜನ್ ಸದಾತ್ಮನ ಯೋಗಿ ವಿಗತಕಲ್ಮಷ ಸುಖ್ರಹ್ಮ ಸಂಸ್ಪರ್ಶಂ ಅತ್ಯಂತ ಸುಖಮಸ್ಮತಿ ಹಿಂದೆ ಆ ಯೋಗದ ಸಮಾಧಿ ರಜೋಗುಣ ತಮೋಗುಣಗಳನ್ನೆಲ್ಲ ರಜೋಗುಣದ ಪ್ರಭಾವವನ್ನು ಕಳಚಿಕೊಂಡು ಆ ಭಗವಂತನನ್ನ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಅಂದ್ರೆ ಸಮಾಧಿ ಸ್ಥಿತಿಯನ್ನು ತಲುಪಿದವನಿಗೆ ಆರಾಮವಾಗಿ ಅವನನ್ನ ಸುಖ ಹುಡ್ಕೊಂಡು ಬರ್ತದೆ ಅವನು ಸುಖವನ್ನು ಪಡಿತಾನೆ ಅಂತ ಮಾತು ಬಂತು ಹಾಗೆ ಆ ಸುಖವನ್ನು ಪಡೀಬೇಕಾದ್ರೆ ತುಂಬಾ ಕ್ಲೇಷವಾಗ್ತದೋ ಕ್ಲೇಷವಿಲ್ಲದೇನೆ ಆ ಸುಖವನ್ನು ಪಡಿತಾನೋ ತುಂಬ ಪ್ರಯಾಸದಿಂದ ಸುಖವನ್ನು ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡ್ತಾನೆ ಯಾವ ಕ್ಲೇಷವಿಲ್ಲದೇನೆ ಆತ ಆ ಸಮಾಜ ಸ್ಥಿತಿಯಲ್ಲಿ ತಲುಪಿದ ಯೋಗಿ ಆ ಸುಖವನ್ನು ಪಡಿತಾನೆ ಬ್ರಹ್ಮಾನಂದವನ್ನು ಪಡಿತಾನೆ ಎಂಬ ಮಾತನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಪರ್ಷಂ ಅತ್ಯಂತ ಸುಖಂ ಅಸ್ತತೆ ಎಂದು ಹೇಳಿದಾಗೆ ಅವನು ಅಕಲ್ಮಷನಾಗಿರಬೇಕು ಯಾರಿಗೆ ರಜೋಗುಣ ಪ್ರಭಾವ ಇಲ್ಲ ರಜೋಗಣಕ್ಕೆ ಆ ಬಂಧನಕ್ಕೆ ಯಾರು ಒಳಗಾಗಿರುವುದಿಲ್ಲ ಅವನಿಗೆ ರಜೋಗಣದ ವಿಕಾಯಗಳು ಕಾಮಕ್ರೋಧಾದಿಗಳು ಇರುವುದಿಲ್ಲ ಹಾಗಾಗಿ ಆತನ ಮನಸ್ಸು ಶುದ್ಧವಾಗಿರುತ್ತೆ ಆ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನ ಸದಾತ್ಮಾನಂದಿಂಜರು ನಿರಂತರವಾಗಿ ಆ ಭಗವಂತನನ್ನು ಧ್ಯಾನ ಮಾಡತಕ್ಕಂಥವನು ಅವನಿಗೆ ಯಾವುದೇ ಪ್ರಯಾಸ ಇದ್ದೇನೆ ಬ್ರಹ್ಮ ಸಂಸ್ಪರ್ಶಜಂ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತ ಸುಖವಸ್ಮತೆ ಅಂತ ಒಂದು ಮಾತಿದೆ ಆ ಪರಮಾತ್ಮನ ಸಂಸರ್ಗದಿಂದ ಅಭಿವ್ಯಕ್ತವಾದ ಒಂದು ಸುಖ ಈ ಸಂಸರ್ಗ ಅಂತ ಒಂದು ಮಾತು ಬಂದಿದೆ ಬ್ರಹ್ಮ ಸಂಸ್ಪರ್ಶಂ ಅಂತ ಈ ಬ್ರಹ್ಮನ ಸಂಸ್ಪರ್ಶ ಅಂದರೆ ಬ್ರಹ್ಮನ ಸಂಸರ್ಗ ಯಾವ ರೀತಿಯಲ್ಲಿ ಯಾವಾಗಲೂ ಹೇಳುವಂತಹದ್ದು ಈ ಸಂಸ್ಪರ್ಶ ಅಂತ ಹೇಳ್ತಾರೆ ಸ್ಪರ್ಶ ಶಬ್ದಕ್ಕೆ ವಿಷಯಗಳು ಅಂತ ಅರ್ಥ ಇದೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯರು ಅಂತ ಹೇಳುವಾಗ ವೇದದಲ್ಲಿ ಅಂದರೆ ಶಾಸ್ತ್ರದಲ್ಲಿ ಸ್ಪರ್ಶ ಎಂಬ ಶಬ್ದವನ್ನು ವಿಷಯದಲ್ಲಿ ಪ್ರಯೋಗ ಮಾಡ್ತಾರೆ ಆದರೆ ಅದು ವಿಷಯ ರೂಪವಾಗಲಿ ರಸವಾಗಲಿ ಗಂಧವಾಗ್ಲಿ ಶವಾಗಲಿ ಇದೆಲ್ಲವೂ ಕೂಡ ಅದು ಸ್ಪರ್ಶ ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ ಆದರೆ ಅದು ಅದು ವಿಶ್ ಅದು ಇದು ಸಂಸ್ಪರ್ಶ ಭಗವಂತನನ್ನು ಸಂಸ್ಪರ್ಶ ಅಂತ ಕರೀತಾರೆ ವಿಷಯ ಪದಾರ್ಥಗಳನ್ನೆಲ್ಲ ಸ್ಪರ್ಶ ಅಂತ ಕರೀತಾರೆ ಕಾರಣ ಏನಂದ್ರೆ ನಾವು ನಮ್ಮ ಅನುಭವದಲ್ಲಿ ವಿಷಯಗಳು ವಿಷಯವಾದಾಗ ಗೋಚರಿಸಿದಾಗ ಅದು ನಮಗೆ ಮತ್ತಷ್ಟು ವಿಷಯ ಆಸಕ್ತಿಯನ್ನು ಕೆರಳಿಸಿ ಸಂಸಾರ ಎಂಬ ವಿಷವನ್ನು ಕೊಡ್ತದೆ ಅದಕ್ಕೆ ವಿಷ ಯಾ ಅಂತ ಕೆಸರು ವಿಷಂ ಯಾಪಯತಿ ಸಂಸಾರ ವಿಷವನ್ನು ಮತ್ತೆ ಕೊಡ್ತದೆ ಹಾಗಾಗಿ ಪರಿಣಾಮದಲ್ಲಿ ಅದು ನಮಗೆ ವಿಷ ಕೊಡ್ತಕ್ಕಂಥದ್ದು ಆದರೆ ಹೀಗೆ ಭಾಷ್ಯ ವಿಷಯದ ಪದಾರ್ಥಗಳು ನಮ್ಮ ಅನುಭವಕ್ಕೆ ಗೋಚರವಾದಾಗ ಅದು ಮತ್ತಷ್ಟು ಅಲ್ಲಿ ಆಸಕ್ತಿಯನ್ನು ಕೆರಳಿಸಿ ಮತ್ತೆ ಅದರ ಬೆನ್ನು ಹಿಡಿದು ಹೋಗುವಂತೆ ಮಾಡಿ ನಮಗೆ ತುಂಬ ಸಂಸಾರದ ಬಂಧನ ವಿಷ ಬರ್ತದೆ ಆದ್ದರಿಂದಾಗಿ ಅದು ವಿಷ ವ್ಯಾಪಯಕ್ಕೆ ವಿಷವನ್ನು ಹೊಂದಿಸ್ತದೆ ಆದರೆ ಭಗವಂತ ಹಾಗಲ್ಲ ನಮ್ಮ ಅನುಭವದಲ್ಲಿ ಭಗವಂತ ಗೋಚರಿಸಿದಾಗ ಅಥವಾ ನಮ್ಮ ಜ್ಞಾನಕ್ಕೆ ಭಗವಂತ ಗೋಚರನಾದಾಗ ಆತ ಅವನು ಸ್ಪರ್ಶ ಅಲ್ಲ ಅವನು ಸಂಸ್ಪರ್ಶ ಕಾರಣ ಏನಂದ್ರೆ ಅವನು ಸಂಸಾರ ವಿಷವನ್ನು ದೂರ ಮಾಡ್ತಾನೆ ಹತ್ರ ನೋಡಲ್ಲ ವಿಷಯ ಪದಾರ್ಥವರ ಅನುಭವಕ್ಕೆ ಗೋಚರ ಆದರೆ ಸಂಸಾರ ವಿಷವನ್ನು ತಂದೊಡ್ಡಿದ್ರೆ ಭಗವಂತ ಸಂಸಾರ ವಿಷವನ್ನು ದೂರ ಮಾಡ್ತಾನೆ ನಮ್ಮ ಅನುಭವಕ್ಕೆ ಆತ ಗೋಚರ ಹೊರಗಿನ ವಿಷಯ ಪದಾರ್ಥಗಳು ಸ್ಪರ್ಶ ಭಗವದ್ ರೂಪವಾದ ಏನೊಂದು ವಿಷಯ ಇದೆ ನಮ್ಮ ಅನುಭವಕ್ಕೆ ಗೋತ್ರ ಆಗ್ತಕ್ಕಂಥ ಆ ಭಗವತ್ ಪದಾರ್ಥ ಅದು ಸಂಸ್ಪರ್ಶ ಅದು ಉತ್ತಮವಾದ ವಿಷಯ ಅದು ವಿಷಯ ಸಂಸಾರ ವಿಷಯವನ್ನು ದೂರ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರವೇ ಬ್ರಹ್ಮ ಸಂಸ್ಪರ್ಶಂ ಅಂದರೆ ಭಗವಂತನೇ ವಿಷಯವಾಗಿ ಉಳ್ಳ ಭಗವಂತನೇ ವಿಷಯ ಭಗವಂತನೇ ವಿಷಯ ಯಾವ ಅನುಭವದಲ್ಲಿದೆ ಅಂತಹ ಅನುಭವ ನಮಗೆ ಸುಖವನ್ನು ವಿಶೇಷವಾಗಿ ಕೊಡ್ತಾ ಇದೆ ಎಂಬ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ ಕೆಲವರು ಬ್ರಹ್ಮ ಸಂಸ್ಪರ್ಶಂ ಎಂಬುದಕ್ಕೆ ಅರ್ಥ ಇಲ್ಲಿ ಬ್ರಹ್ಮ ಪರಮಾತ್ಮನ ಸಂಸರ್ಗದಿಂದ ಅಭಿವ್ಯಕ್ತವಾದ ಸುಖ ಸ್ವರೂಪ ಸುಖ ಇದೆ ನಮ್ಮಲ್ಲಿ ಆ ಸ್ವರೂಪ ಸುಖವನ್ನೇ ಅನುಭವಿಸುವುದು ಆದರೆ ಆ ಸ್ವರೂಪ ಸುಖ ಅನುಭವಿಸಬೇಕಾದ್ರೆ ಏನಾದರೂ ಒಂದು ಬೇಕು ಯಾವುದು ಅಂದರೆ ಭಗವಂತನೇ ವಿಷಯ ಆ ಭಗವದ್ ವಿಷಯದ ಅನುಭೂತಿಯಿಂದ ಅವನಿಗೆ ಸ್ವರೂಪ ಸುಖ ಎಂದು ಅಭಿವ್ಯಕ್ತವಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಷ್ಟೇ ವ್ಯತ್ಯಾಸ ನೋಡಿ ನಮಗೆ ಅನುಭವದಲ್ಲಿ ಬೇರೆ ಬೇರೆ ವಿಷಯ ಪದಾರ್ಥಗಳು ಅನುಭವಕ್ಕೆ ಬಂದರೆ ನಮ್ಮ ಇದ್ದ ಸುಖವನ್ನು ಮುಚ್ಚಿಡುತ್ತೆ ಹೊರಗಿನ ವಿಷಯ ಪದಾರ್ಥಗಳ ಅನುಭವ ಬರ್ತಾ ಇದ್ರೆ ಆ ವಿಷಯ ಅನುಭವದಿಂದ ನಮ್ಮ ಸ್ವರೂಪ ಸುಖ ಮುಚ್ಚಿ ಹೋಗುತ್ತೆ ಆದ್ರೆ ಅದೇ ಸ್ವರೂಪ ಸುಖ ವ್ಯಕ್ತವಾದ ಯಾವಾಗ ಅಂದ್ರೆ ಭಗವದ್ವಿಷಯಕವಾದ ಅನುಭೂತಿಯನ್ನು ಪಡೆದಾಗ ಹಾಗಾಗಿ ವಿಷಯದ ಅನುಭೂತಿ ಆ ನಮ್ಮ ಸ್ವರೂಪ ಸುಖವನ್ನು ಮುಚ್ಚಿ ಹಾಕಿದರೆ ಆ ಭಗವದ್ ರೂಪವಾದಂತಹ ಆ ಭಗವದ್ ರೂಪದ ಅನುಭೂತಿ ಭಗವದ್ವಿಷಯಕಾದ ಅನುಭೂತಿ ನಮ್ಮ ಸ್ವರೂಪ ಸುಖವನ್ನು ಅಭಿವ್ಯಕ್ತೀಕರಿಸ್ತದೆ ಹಾಗಾಗಿ ಭಗವದ ಅನುಭೂತಿಗೂ ವಿಷಯದ ಅನುಭೂತಿಗೂ ಈ ತರದ ವ್ಯತ್ಯಾಸ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಬ್ರಹ್ಮ ಸಂಪರ್ಶ ಎಂ ಸುಖಂ ಅಂದ್ರೆ ಆ ಸಮಾಧಿಯಲ್ಲಿ ಭಗವಂತನನ್ನು ಕಂಡಾಗ ಭಗವಂತನ ಪ್ರಸಾದವಾಗ್ತಾ ಇದೆ ಭಗವಂತನ ಸಂಸರ್ಗ ಅಂದರೆ ಭಗವಂತನ ಪ್ರಸಾದ ಅನುಗ್ರಹ ಅದರಿಂದಾಗಿ ವ್ಯಕ್ತವಾಗ್ತದೆ ಸ್ವರೂಪಸುಖ ಅಂತ ಹೀಗೂ ಕೆಲವರು ಅರ್ಥ ಮಾಡಿದ್ದುಂಟು ಇರಲಿ ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ ನೋಡಿ ಇಷ್ಟು ಪರಮಾತ್ಮ ಏವಂ ಯುಂಜನ್ನಂತಹ ಉಪಸಂಹಾರ ಮಾಡಿದ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಧ್ಯಾನ ಪ್ರಕರಣವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ ಪರವನ್ನು ಹೇಳಿ ಅಂತೂ ಭಗವತ್ ಸ್ವರೂಪದ ದರ್ಶನದಿಂದ ನಮಗೆ ಸಮಾಜದಲ್ಲಿ ಸ್ವರೂಪ ಸುಖದ ಅಭಿವ್ಯಕ್ತಿ ಇದು ಧ್ಯಾನದ ಫಲ ಎಂಬ ಆ ಧ್ಯಾನ ಪ್ರಕರಣವನ್ನು ಉಪಸಂಹಾರ ಪರವನ್ನು ಹೇಳುವ ಮೂಲಕ ಉಪಸಂಹಾರ ಮಾಡಿ ಈಗ ಎಲ್ಲದು ಆಯಿತು ಧ್ಯಾನದ ಅಂಗ ಯಾವುದು ಧ್ಯಾನದ ಫಲ ಏನು ಎಲ್ಲ ಹೇಳ ಆದರೆ ಯಾವುದನ್ನು ಧ್ಯಾನ ಮಾಡಬೇಕು ಆ ಧ್ಯಾನದ ವಸ್ತು ಯಾವುದು ಧ್ಯೇಯವಾದ ಪದಾರ್ಥ ಯಾವುದು ಅದರ ಬಗ್ಗೆ ಮಾಹಿತಿಯನ್ನ ಕೃಷ್ಣ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ ಸರ್ವಭೂತಸ್ಥಂ ಆತ್ಮನ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ ವಸ್ತುತಸ್ತು ಇಲ್ಲಿ ಧ್ಯೇಯವಾದ ಭಗವದ್ರೂಪವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಪಂಚಮ ಅಧ್ಯಾಯದಲ್ಲಿ ಹೇಳಿದ್ದಾನೆ ಭೋಕ್ತಾರಂ ಯಜ್ಞತಾ ಸರ್ವಲೋಕ ಮಹೇಶ್ವರಂ ಸುಹೃದ ಸರ್ವಭೂತ ಮಾಂ ಶಾಂತಿ ಪೃಚ್ಛತಿ ಎಂಬಲ್ಲಿ ಭೋಕ್ತಾರಂ ಯಜ್ಞ ಮತ ಸರ್ವಲೋಕ ಮಹೇಶ್ವರಂ ಎಂಬಲ್ಲಿ ಆ ಧ್ಯೇಯ ಸ್ವರೂಪವನ್ನು ಪಂಚಮ ಅಧ್ಯಾಯದಲ್ಲಿ ಹೇಳಿದ್ದಾರೆ ಯುಕ್ತ ಆಸೀತ ಮತ್ಪರಃ ಎಂಬಲ್ಲಿ ನನ್ನನ್ನೇ ಸರ್ವೋತ್ತಮ ಅಂತ ತಿಳುಕೊಂಡು ಜ್ಞಾನ ಮಾಡುವಂಥ ಧ್ಯೇಯ ಸ್ವರೂಪದ ಬಗ್ಗೆ ಉಲ್ಲೇಖ ಇಡೀ ಅಧ್ಯಾಯದಲ್ಲಿ ಬಂದಿದೆ ಮತ್ತೆ ಈ ಇದೀಗ ಸರ್ವಭೂತಸ್ಥಮಾತ್ಮ ನಮ್ಮ ಸರ್ವಭೂತಾದಿಜಾತ್ಮನಿ ಎಂಬಲ್ಲಿಯೂ ಕೂಡ ಮತ್ತೆ ಧ್ಯೇಯದ ಸ್ವರೂಪವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ಇದೇನಿದು ಅಂದರೆ ಹಿಂದೆ ಹೇಳಿದ್ದು ಅದು ಸಾಮಾನ್ಯ ಜನರಿಗೆ ಧ್ಯೇಯ ಸ್ವರೂಪದ ಬಗ್ಗೆ ಉಲ್ಲೇಖ ಮಾಡಿದ್ದು ಈಗ ಇಲ್ಲಿ ಪ್ರಸ್ತುತವಾಗಿ ಏನು ಸರ್ವಭೂತದಲ್ಲಿ ಭಗವಂತನನ್ನ ಕಾಣಬೇಕು ಭಗವಂತನಲ್ಲಿ ಎಲ್ಲಾ ಭೂತಗಳನ್ನು ಕಾಣಬೇಕು ಎಂಬುದಾಗಿ ಏನೊಂದು ಧ್ಯೇಯವ ವಿಚಾರವನ್ನು ಹೇಳ್ತಾ ಇದ್ದಾನೆ ಇದು ಎಲ್ಲರಿಗೂ ಸಾಧ್ಯ ಇಲ್ಲ ಅದು ಸರ್ವತ್ರ ಭಗವಂತನನ್ನು ಕಂಡು ಧ್ಯಾನ ಮಾಡು ಅಧಿಕಾರ ಉತ್ತಮಾಧಿಕಾರಿಗೆ ಜನಸಾಮಾನ್ಯರಿಗೆ ಅದು ಸಾಧ್ಯ ಇಲ್ಲ ಹಾಗಾಗಿ ಸರ್ವತ್ರ ಸಮ ವಿಜೇತಾತ್ಮನ ಅಂತ ಎಲ್ಲಾ ಕಡೆಗಳೂ ಭಗವಂತನ್ನು ಕಂಡು ಭಗವಂತನ ಧ್ಯಾನ ಮಾಡೋದು ಅದು ಉತ್ತಮ ದೇವತೆಗಳಿಗೆ ಮಾತ್ರ ಸಾಮಾನ್ಯ ಜನರಿಗೆ ಆಗೋದಿಲ್ಲ ಹಾಗಾಗಿ ಉತ್ತಮಾಧಿಕಾರಿಗಳ ಸಂಬಂಧಪಟ್ಟ ಬೇರೆಯುವ ಸ್ವರೂಪವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ ರಾಘವೇಂದ್ರ ಸ್ವಾಮಿಗಳವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡಿದು ಬಹಳ ಕಷ್ಟ ಸರ್ವಭೂತ ಸ್ಥಂ ಆತ್ಮಾನ ಬ್ರಹ್ಮಾದಿ ಜೀವರಿಂದ ಆರಂಭಿಸಿ ತೃಣಜೀವ ಪರ್ಯಂತ ಎಲ್ಲ ಜೀವರಲ್ಲಿಯೂ ಕೂಡ ಭಗವಂತ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದಾರೆ ಅದನ್ನು ಕಾಣಬೇಕು ಎಲ್ಲಾ ಜೀವರ ಪರಿಚಯ ಆಗ್ಬೇಕು ಎಲ್ಲಾ ಜೀವರಲ್ಲಿಯೂ ಭಗವಂತ ಇದ್ದಾನೆ ಎಂಬುದನ್ನು ಕಾಣಬೇಕು ಅಷ್ಟೇ ಅಲ್ಲ ಆತ್ಮನೇ ಸರ್ವಭೂತಾನೆ ಪರಮಾತ್ಮನ ಆಶರಿಸಿಕೊಂಡು ಎಲ್ಲಾ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ ಎಲ್ಲ ಜೀವರು ಪರಮಾತ್ಮನ ಎಲ್ಲಾ ಜೀವರು ಇದ್ದಾರೆ ಅಂತ ಪರಮಾತ್ಮನ ಆಶರಿಸಿಕೊಂಡು ಪರಮಾತ್ಮನ ಅಧೀನದಲ್ಲಿದ್ದಾರೆ ಎಲ್ಲ ಜೀವನಲ್ಲಿ ಪರಮಾತ್ಮ ಇದ್ದಾರೆ ಇದನ್ನು ಕಾಣಬೇಕು ಇದು ಜನಸಾಮಾನ್ಯರೇ ಅಧಿಕಾರಿಗೆ ಸಾಧ್ಯ ಇಲ್ಲ ಉತ್ತಮ ಅಧಿಕಾರಿಗಳು ಮಾತ್ರ ಇದನ್ನು ಕಾಣ್ತಾರೆ ಅವರಿಗೆ ಸಂಬಂಧಪಟ್ಟದ್ದು ಹೇಳಿದ್ದು ಇದನ್ನು ಈ ರೀತಿಯಾಗಿ ಕಾಣ್ತಾನೆ ಯೋಗ ಯುಕ್ತಾತ್ಮ ಯಾಕೆಂದ್ರೆ ಧ್ಯಾನ ಯೋಗದಿಂದ ಇದು ಮಾತ್ರ ಸಾಧ್ಯ ಸುಮ್ಮನ ಸುಮ್ಮನೆ ಆಗೋದಿಲ್ಲ ಅವನಿಗೂ ಸಾಧನ ಮಾಡಬೇಕು ಧ್ಯಾನ ಸಮಾಧಿ ಯೋಗದ ಮನಸ್ಸು ಉಳ್ಳದ್ದಾದ್ರೆ ಸಮಾಧಿ ಸ್ಥಿತಿಯನ್ನು ತಲುಪಿದ ಮನಸ್ಸಿನಿಂದ ಪ್ರತ್ಯಕ್ಷವಾಗಿ ಆ ಭಗವತ್ ಸ್ವರೂಪವನ್ನು ಧ್ಯಾನ ಮಾಡ್ತಾ ಕಾಣ್ತಾನೆ ಉತ್ತಮಾಧಿಕಾರಿ ಅಂತ ಪರಮಾತ್ಮ ಹೇಳಿದೆ ಇದನ್ನು ಉಪನಿಷತ್ತಿನಲ್ಲಿಯೂ ಕೂಡ ಬಹಳ ಚೆನ್ನಾಗಿ ಈಶಾವಾಸ್ಯ ಉಪನಿಷತ್ತು ಹೇಳ್ತಾರೆ ಸರ್ವಭೂತಾನಿ ಚಾತ್ಮಣಿ ಅಂತ ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ದೇವರಲ್ಲಿ ಎಲ್ಲ ಪದಾರ್ಥ ಇದೆ ಅಂತ ಇದು ಉಪನಿಷತ್ತು ಈಶಾವಾಸಿ ಉಪನಿಷತ್ತು ಇದರ ಬಗ್ಗೆ ಉಲ್ಲೇಖ ಮಾಡ್ತದೆ ಹಾಗೆ ಇಲ್ಲಿಯೂ ಕೂಡ ಉಪನಿಷತ್ತಲ್ಲಿ ಬಂದ ಈ ಧ್ಯಾನದ ಉತ್ತಮಾಧಿಕಾರದ ಧ್ಯಾನದ ಸ್ವರೂಪವನ್ನು ಇಲ್ಲಿ ಭಗವಂತ ಈಶಾವಾಸ್ಯ ಉಪನಿಷತ್ತಲ್ಲಿ ಬಂದದ್ದನ್ನೇ ಇಲ್ಲಿ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದಾನೆ ಸರಿ ಇದು ಎಲ್ಲರಿಗೂ ಮಾಡಬೇಕಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಧ್ಯಾನ ಕೆಲವರು ಮಾತ್ರ ಅತ್ತ ಉತ್ತಮಾಧಿಕಾರಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂಥವರು ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬುವವರು ಅಂತ ಅದು ಎಲ್ಲರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ವಿಶೇಷ ಉತ್ತಮಾಧಿಕಾರಿಗಳು ಬ್ರಹ್ಮ ದೇವತೆಗಳು ಅದನ್ನು ಕಾಣ್ತಾರೆ ಅಂತಹ ಒಂದು ಧ್ಯಾನವನ್ನು ಎಲ್ಲ ಕಡೆಯಲ್ಲಿ ದೇವರಿದ್ದಾರೆ ದೇವರಲ್ಲಿ ಎಲ್ಲರಿಗೂ ಆಶ್ರಯಿಸಿಕೊಂಡಿದೆ ಈ ಧ್ಯಾನ ಈ ಸಮಾಧಿ ಯೋಗದಿಂದ ಈ ಇದನ್ನು ಪ್ರತ್ಯಕ್ಷೀಕರಿಸಿಕೊಂಡ ಅಧಿಕಾರಿಗಳಿಗೆ ಸಿಗ್ತಕ್ಕಂಥ ಫಲ ಏನು ಅದನ್ನು ಕೃಷ್ಣ ಹೇಳ್ತಾನೆ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಾಹಂ ನ ಪ್ರಣಶ್ಯಾ ಸಚ ಮೇ ನ ಪ್ರಣಶ್ಯತಿ ನೋಡಿ ನನ್ನನ್ನು ಎಲ್ಲಾ ಕಡೆಯಲ್ಲೂ ಕಾಣಬೇಕು ಎಲ್ಲ ಕಡೆಯಲ್ಲಂದ್ರೆ ಶುನಿಚೈವ ಶಪಾಚೇತ ಪಂಡಿತಾ ಸಮದರ್ಶಿನ ಅಂತ ಹೇಳಿದ ಹಾಗೆ ಎಲ್ಲಾ ಜಡಲು ನನ್ನ ಕಾಣಬೇಕಂದ್ರೆ ನರಿ ನಾಯಿ ವಿದ್ವಾಂಸ ಆನೆ ಇರುವೆ ಉತ್ತಮರು ಅದಮರು ಮಧ್ಯಮರು ಪ್ರತಿಯೊಂದರಲ್ಲಿಯೂ ಕೂಡ ನನ್ನನ್ನು ಕಾಣಬೇಕು ಪರಮಾತ್ಮ ಹೇಳ್ತಾನೆ ಸರ್ವಂಚಮೈ ಪಶ್ಯತಿ ಪ್ರತಿಯೊಂದು ಜೀವ ದಡವನ್ನು ಕೂಡ ಭಗವಂತನ ಅಧೀನದಲ್ಲಿದೆ ಅಂತ ಭಗವಂತನಲ್ಲಿ ಕಾಣಬೇಕು ಸರ್ವಂಚ ಮಹಿ ಪಶ್ಯತಿ ವ್ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚಮಯಿ ಪಶ್ಯತಿ ಬಹಳ ಚೆನ್ನಾಗಿ ಉಪನಿಷತ್ತು ಹೇಳುತ್ತೆ ಈಗ ವೇದದಲ್ಲಿ ದೇವತೆಗಳನ್ನು ಯಾಕೆ ಉಲ್ಲೇಖ ಮಾಡಬೇಕು ಕರ್ಮಗಳನ್ನು ಉಲ್ಲೇಖ ಮಾಡ್ತಾರೆ ಕರ್ಮವನ್ನು ವಿಧಾನ ಮಾಡ್ತಾರೆ ದೇವತೆಗಳ ಪರಿಚಯವನ್ನೆಲ್ಲ ಮಾಡ್ತಾರೆ ಇದು ಅಗತ್ಯ ನಮ್ಮ ನಮಗೆ ಉದ್ಧಾರಕ್ಕೆ ಹರಿ ಸರ್ವೋತ್ತಮ ಎಂಬ ಜ್ಞಾನ ಹರಿಯನ್ನು ಮಾತ್ರ ಹೇಳ್ತಾ ಹೋಗ್ಬೇಕು ಇದು ಗಣಪತಿ ಉಲ್ಲೇಖ ರುದ್ರನೋಲ್ಲೇಖ ರುದ್ರ ಸೂಕ್ತ ಗಣಪತಿ ಸೂಕ್ತ ಬೇರೆ ಬೇರೆ ಸೂಕ್ತಗಳಿವೆ ಅಲ್ಲಿ ಮುಖ್ಯವಾಗಿ ಭಗವಂತನೇ ಪ್ರತಿಪಾದ್ಯ ಆದರೆ ದೇವತೆಗಳು ಅದರಲ್ಲಿ ಪ್ರತಿಪಾದ್ಯರು ನಮಗೆ ಅಗತ್ಯ ಇದೆ ನಾವು ಹರಿಸರ್ವೋತ್ತಮ ಅಂತ ತಿಳಿದುಕೊಂಡು ಉದ್ಧಾರ ಆಗುವುದು ಹರಿಸರ್ವೋತ್ತಮತ್ವ ಜ್ಞಾನವೇ ತಾರಕ ಹೀಗಿರಬೇಕಾದ್ರೆ ಹರಿಸರ್ವೋತ್ತಮತ್ವಕ್ಕೆ ಪೂರಕವಾದ ಎಲ್ಲ ವಿಚಾರವನ್ನು ಪರಮಾತ್ಮನಿಗೆ ಸಂಬಂಧಪಟ್ಟದ್ದನ್ನೇ ಹೇಳಿಕೆ ಅದು ಬಿಟ್ಟು ಅನ್ಯ ದೇವತೆಗಳನ್ನು ಸ್ತೋತ್ರ ಮಾಡೋದು ಅವರ ಬಗ್ಗೆ ಮಹಿಮೆ ಹೇಳೋದು ಇದು ಅಗತ್ಯವಿದೆಯೇ ಎಂಬ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ ಈ ಕರ್ಮ ಯಾಕೆ ಬೇಕು ಈ ದೇವತೆಯನ್ನು ಯಾಕೆ ಹೇಳಬೇಕು ಅಂದರೆ ಹೇಳಬೇಕು ಅನ್ಯಾರ್ಥಂತೂ ಜೈಮಿನಿಹಿ ಅಂದರೆ ನಮಗೆ ಭಗವಂತನ ತಿಳಿಬೇಕಾದ್ರೆ ಹರಿಸರ್ವೋತ್ತಮ ಜ್ಞಾನವೇ ಪೂರಕ ಆದರೆ ಹರಿಸರ್ವೋತ್ತಮ ಜ್ಞಾನವನ್ನು ನಾವು ಪಡಿಬೇಕಾದ್ರೆ ಅಂತಃಕರಣ ಶುದ್ಧಿಗಬೇಕು ಕರ್ಮಣ ಜ್ಞಾನ ಮಾತನಾ ಅಂತಃಕರಣ ಶುದ್ಧಿ ಆಗ್ಬೇಕಾದ್ರೆ ದೇವರನ್ನು ಆರಾಧನೆ ಮಾಡಬೇಕು ಆದರೆ ಈ ಎಲ್ಲ ಯಜ್ಞ ಯಾಗಗಳನ್ನೆಲ್ಲ ಭಗವಂತನ ಪೂಜಾರೂಪದಲ್ಲಿ ಮಾಡಲಿಕ್ಕೆ ಹಾಗೆ ಈ ಕರ್ಮಗಳನ್ನು ಹೇಳಿದ್ರೆ ಅದು ದೇವರ ಆರಾಧನೆ ಅಂತ ನಮಗೆ ಅದು ಪರಿಚಯ ಮಾಡಿಕೊಟ್ಟು ಇದು ಈ ಕರ್ಮದಿಂದ ದೇವರನ್ನು ಆರಾಧಿಸು ಇದರಿಂದಾಗಿ ನಿನ್ನ ಅಂತಃಕರಣ ಅನುಗ್ರಹದಿಂದ ಶುದ್ಧಿ ಆಗತ್ತೆ ಆದರೆ ನಿನಗೆ ಜ್ಞಾನ ಬರುತ್ತೆ ಹಾಗಾಗಿ ದೇವರ ಜ್ಞಾನಕ್ಕೆ ಪೂರಕವಾಗುವ ರೀತಿಯಲ್ಲಿ ಭಗವತ್ ಪೂಜಾರೂಪದಲ್ಲಿ ಎಲ್ಲ ಕರ್ಮಗಳನ್ನು ಹೇಳ್ತದೆ ಆದರೆ ದೇವರು ಆರಾಧ್ಯ ಕರ್ಮನ ಪೂಜೆಗೆ ಒಂದು ಉಪಕರಣ ಸಾಧನ ದೇವದೇವನು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಆತ್ಮಾನಂ ಲೋಕಂ ಉಪಾಸೀತ ಭಗವಂತನು ಹೇಗೆ ಉಪಾಸನೆ ಮಾಡಬೇಕಂದ್ರೆ ಅವನು ಲೋಕ ಲೋಕವ್ರತೆ ಏನು ಆಶ್ರಯ ಆಶ್ರಯ ಅಂದ್ರೆ ಏನು ಸರ್ವಾಶ್ರಯ ಎಲ್ಲರಿಗೂ ಭಗವಂತ ಆಶ್ರಯ ಅದನ್ನು ನಾವು ಧ್ಯಾನ ಮಾಡಬೇಕು ಆದರೆ ನಾ ಉದ್ಧಾರ ಆಗ್ತೇನೆ ಆದರೆ ಎಲ್ಲರಿಗೂ ಭಗವಂತ ಆಶ್ರಯ ಅಂತ ಧ್ಯಾನ ಮಾಡಬೇಕು ತಿಳ್ಕೊಳ್ಬೇಕು ಅಂತ ಆದ್ರೆ ಯಾರಿಗೆ ಅಲ್ಲ ಆಶ್ರಯ ನೋಡಿ ಇಂಥ ಇಂಥ ದೇವತೆಗಳಿಗೆ ಅವನು ಆಶ್ರಯ ಆದರೆ ದೇವತೆಗಳ ಪರಿಚಯ ಆಗಿಲ್ಲ ಆ ಎಲ್ಲ ದೇವತೆಗಳು ಅವನ ಆಶಯ ಅಂತ ತಿಳ್ಕೊಂಡು ನಾವು ಅವನನ್ನು ಅವನ ಬಗ್ಗೆ ಮಹಿ ಮಹತ್ವ ಬುದ್ಧಿ ಬರಬೇಕಾದ್ರೆ ಇಷ್ಟೆಲ್ಲ ಮಹಿಮಾ ಸಂಪನ್ವಾದ ದೇವತೆಗಳಿಗೂ ಬರುವಂತ ಆಶಯ ಅದೇ ದೊಡ್ಡವ ಆ ಹರಿಸರುವಂತ ಮತ್ತೊಂದು ಜ್ಞಾನ ಮನವರಿಕೆ ಆಗ್ತದೆ ಆಶ್ರಿತವಾದದ್ದು ಯಾವುದೊಂದು ಗೊತ್ತಿಲ್ಲ ಅಂದ್ರೆ ಆಶ್ರಯನಾದ ಭಗವಂತನ ತಿಳ್ಕೊಳ್ಳೋದು ಅದಕ್ಕೆ ಆಶ್ರಿತರು ಅದು ಹೇಳ್ತಾರೆ ತಸ್ ಲೋಕಾಶ್ರಿತ ಸರ್ವೇ ತದು ನಾತ್ಯ ಕಶನ ತಸ್ ಲೋಕಾಶ್ರಿತಾ ತಂದೇವಾ ಅರ್ಪಿತ ಸರ್ವೇ ತದುನಾತ್ಯ ಕಷ್ಟನಾಮದೇವರು ನಚಿಕೇತನರಿಗೆ ಉಪದೇಶ ಮಾಡ್ತಕ್ಕಂಥ ತಂದೇವ ಅರ್ಪಿತ ಸರ್ವೇ ತಮ್ಮ ಆಶ್ರಿತ ಎಲ್ಲ ದೇವರಿಗೂ ಭಗವಂತನ ಆಶ್ರಿಸಿಕೊಂಡಿದ್ದಾರೆ ತದು ನಾತ್ಯ ಕಷ್ಟನ ಎಲ್ಲರಿಗೂ ಆಶ್ರಯ ಕೊಟ್ಟಂತ ಭಗವಂತ ಅವರನ್ನು ಮೀರಿಸಲಿಕ್ಕೆ ಯಾವ ದೇವತೆಗಳಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಆ ಸರ್ವಾಶ್ರಯತ್ವದಿಂದ ಅತಿ ಸರ್ವೋತ್ತಮತ್ವವನ್ನು ನಚಿಕೇತನ ಕುರಿತು ಕಾತಗೊಬ್ಬರಿಂದ ಸಾರಿದ್ದಾರೆ ಹಾಗಾಗಿ ಇಲ್ಲಿ ಅದೇ ಬಂದದ್ದು ಮೈ ಸರ್ವಂ ಪಶ್ಯಕ್ಕೆ ಅಂದರೆ ದೇವರು ಸರ್ವಾಶಯ ಪೂರ್ಣ ಗುಣ ಸರ್ವಾಶ್ರಯಪೂರ್ಣ ಗುಣ ಎಲ್ಲ ಹೇಳಿದ್ದಾರೆ ಅನುಭಾಷ್ಯದಲ್ಲಿ ಹೇಳಿದ್ದಾರೆ ದಿದ್ದಾವತರ ಸರ್ವರಿಗೂ ಬರುವಂತಹ ಆಶ್ರಯ ಸರ್ವರು ಯಾರಲ್ಲ ಅಂತ ತಿಳ್ಕೊಳ್ಳಿಕ್ಕೆ ದೇವತೆಗಳನ್ನು ಮನುಷ್ಯರನ್ನು ನರರನ್ನು ಎಲ್ಲವನ್ನು ಮಾಡ್ತಾ ಇದೆ ಅದೇ ಉಪ ಉಪನಿಷತ್ತ ನೋಡಿ ಅರ್ಚನೆಗೆ ಆಯ್ತಲ್ವಾ ಪ್ರತ್ಯಕ್ಷ ತತ್ರೈಕ ಜಗತ್ಕೃತ್ನಂ ಪ್ರತಂ ಅನೇಕ ಶರೀರೇ ಪಾಂಡವಸ್ಥವ ಆ ವಿಶ್ವರೂಪವನ್ನ ಕಾಣುವ ಯೋಗ್ಯತೆ ಅವನಿಗಿದೆ ಆಗ ಆ ಭಗವಂತ ಸರ್ವಾಶ್ರಯ ಎಲ್ಲಾ ಜಗತ್ತಿದೆ ಬ್ರಹ್ಮಾಂಡ ಮೀಶಂ ಕಮಲಾತ್ತರತ್ನಂ ರಿಶಿಂಚ ದೇವ ಅಂತಹ ಹೇಳುವಾಗ ಉರಗಂಶ ದಿವ್ಯಾ ಅನಂತ ಋಷಿಗಳು ದೇವತೆಗಳು ಬ್ರಹ್ಮ ರುದ್ರ ಎಲ್ಲರೂ ಭಗವಂತನ ಆಶ್ರಯಿಸಿಕೊಂಡಿದ್ದನ್ನು ಪ್ರತ್ಯಕ್ಷವಾಗಿ ವಿಶ್ವರೂಪದಲ್ಲಿ ಕಂಡಿದ್ದಾನೆ ಹಾಗೆ ಈ ಸರ್ವಾಶ್ರಯತ್ವ ಎನ್ನುವುದು ದೊಡ್ಡ ಹಿರಿಮೆ ಅದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದಾನೆ ಅರ್ಜುನ ದಿವ್ಯ ದೃಷ್ಟಿಯಿಂದ ಅದು ಭಗವದ್ಗೀತೆ ಮುಂದೆ ಉಲ್ಲೇಖ ಮಾಡುತ್ತೆ ಇದು ಉತ್ತಮ ಅಧಿಕಾರಿಗಳಿಗೆ ಸಾಧ್ಯ ಅದಕ್ಕೆ ಸರ್ವಂಚ ವೈಪಶ್ಯಪಿ ಎಲ್ಲವೂ ನನ್ನ ಆಶ್ರಯದಲ್ಲಿದೆ ಎಂಬುದನ್ನು ತಿಳ್ಕೊಳ್ಬೇಕು ಇಷ್ಟು ಚೆನ್ನಾಗಿ ತಿಳ್ಕೊಂಡು ಸಾಕ್ಷಾತ್ಕರಿಸಿಕೊಂಡವನಿಗೆ ಎಲ್ಲ ಕಡವಲ್ಲೂ ದೇವರಿದ್ದಾನೆ ಎಲ್ಲವುದರಲ್ಲಿಯೂ ದೇವರಿದ್ದಾನೆ ಎಲ್ಲವುದೂ ಅವನಲ್ಲಿದೆ ಅಂತ ಈ ಇಷ್ಟು ವಿಶೇಷವಾಗಿ ಧ್ಯಾನ ಮಾಡಿ ಅದನ್ನ ಸಾಕ್ಷಾತ್ಕರಿಸಿಕೊಂಡವನಿಗೆ ವಿಶೇಷ ಫಲಕೃಷ್ಣ ಹೇಳ್ತಾನೆ ತಸ್ಯಾಹನ್ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಅವನಿಗೆ ನಾನು ನಾಶವಾಗುವುದಿಲ್ಲ ಇದೇನು ಅರ್ಥ ಆಗೋಲ್ಲ ಅವನಿಗೆ ನಾನು ನಾಶವಾಗುವುದಿಲ್ಲ ಅವನ ದೃಷ್ಟಿಯಲ್ಲಿ ನಾನು ನಾಶವನ್ನು ಹೊಂದುವುದಿಲ್ಲ ಅಂತ ಏನರ್ಥ ಇತ್ತು ದೇವರಿಗೆ ಯಾವಾಗಲೂ ನಾಶ ಇದ್ರೆ ಇಲ್ಲ ನನ್ನ ದೃಷ್ಟಿಯಲ್ಲಿ ಅವನು ನಾಶವಾಗುವುದಿಲ್ಲ ನನಗೆ ಅವನು ನಾಶ ಆಗುದಿಲ್ಲ ನಾನು ಅವನಿಗೆ ನಾಶವಾಗುವುದಿಲ್ಲ ಏನರ್ಥ ಅರ್ಥ ಆಗಲ್ಲ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ತಾಯಿರು ನಿಲ್ಲಿಸ್ತಾ ಇದ್ದಾರೆ ನಾನು ಅವನಿಗೆ ಕಾಣು ನಾಶ ನಾಶವಾಗುವುದಿಲ್ಲ ಅಂದ್ರೆ ಅರ್ಥ ಏನು ನಾನು ಯಾವಾಗಲೂ ಅವನಿಗೆ ಇರ್ತೇನೆ ನಾನು ನಶಿಸುವುದಿಲ್ಲ ಅಂದರೆ ನಾನು ಅವನಿಗೆ ನಶಿಸಿದಂತೆ ಆಗುವುದಿಲ್ಲ ಅಂದ್ರೆ ಅರ್ಥ ಏನು ಅವನ ಯೋಗಕ್ಷೇಮವನ್ನು ನಾನು ಯಾವಾಗಲೂ ನೋಡ್ತೀನಿ ಅನನ್ಯಚಿಂತೆಯಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನೋಗಕ್ಷೇಮ್ ಅಹಾನ್ಯಹಂ ಅದು ದೇವ ಒಬ್ಬ ವ್ಯಕ್ತಿ ನಾಶವಾಗುತ್ತದೆ ಅಷ್ಟೇ ಅವನು ನಮ್ಮ ಯೋಗಕ್ಷೇಮವನ್ನು ನೋಡಲಿಲ್ಲ ಅವನಿದ್ದೂ ಇಲ್ಲದಂತೆ ಮನ ನಾಶ ಆದಾಗೆ ನಮಗೆ ಒಬ್ಬ ಅಶಕ್ತನಾದವನಿಟ್ಟಾನೆ ಪುತ್ರ ಅಶಕ್ತ ಬೆಡ್ರೆಸ್ಟಿನಲ್ಲಿ ಇರ್ತಾನೆ ನಿಮ್ಮನ್ನು ನೋಡೋರು ಯಾರೂ ಇಲ್ಲ ಯಾರೂ ಇಲ್ರಿ ಯಾರೂ ಇಲ್ಲ ಅಂತ ಹೇಳಿ ಇದ್ದವರೂ ಇಲ್ಲ ಬೆಡ್ ರೆಸ್ಟಿನಲ್ಲಿ ಇದ್ದವರೇ ಇಲ್ಲ ಬೆಡ್ರೆಸ್ಟಿನಲ್ಲಿ ಅವ್ರು ಇದ್ಕೊಂಡು ಕಟ್ಕೊಂಡು ಏನು ಮಾಡಲಿ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಅವರು ಸಮರ್ಥರಲ್ಲ ಹಾಗಾಗಿ ನಮಗವ್ರು ಇದ್ರೂ ಇಲ್ಲದಂತೆ ಅವರು ಇಲ್ಲದೇ ಅದೇವೇ ಹಾಗೆ ದೇವರಿದ್ರೂ ಕೂಡ ನಮ್ಮ ಯೋಗಕ್ಷೇಮವನ್ನು ನೋಡಿಲ್ಲಂದ್ರೆ ನಮ್ಮ ದೃಷ್ಟಿಯಲ್ಲಿ ಅವನಿಲ್ಲದಂತೆ ಇದ್ರೂ ಇಲ್ಲದಂತೆ ಹಾಗಾಗುವುದಿಲ್ಲ ನಾನು ಅವರ ಯೋಗಕ್ಷೇಮವನ್ನು ನೋಡ್ತೇನೆ ನನಗೆ ಇಷ್ಟೇ ಅರ್ಥ ನಾನು ಅವರ ಯೋಗಕ್ಷೇಮ್ ದೂರ ಆಗುವುದಿಲ್ಲ ಅವ್ರ ಯೋಗಕ್ಷೇಮ ನಿರ್ವಹಣೆ ಮಾಡ್ತೇನೆ ಹಾಗಾಗಿ ನಾನು ನಾಶವಾಗುವುದಿಲ್ಲ ಅರ್ಥ ಏನು ಯೋವಕ್ಷವನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅದರಿಂದ ದೂರವಾಗಿರುವುದಿಲ್ಲ ಅಂತ ಇಷ್ಟೇ ಅರ್ಥ ಸತಮೇನ ಪ್ರಣಶ್ಯತಿ ಇನ್ನೊಂದು ಹೇಳ್ತಾನೆ ಅವನು ಅರ್ಥ ನನ್ನ ದೃಷ್ಟಿಯಲ್ಲಿ ನಾಶವಾಗುವುದಿಲ್ಲ ಅರ್ಥ ಏನು ನನಗವನ ನಾಶವಾದಂತೆ ಆಗುವುದಿಲ್ಲ ಕಾರಣ ನನ್ನ ಭಕ್ತಿ ಮಾಡ್ತಾನೆ ಅದರ ಅರ್ಥ ಏನು ಒಬ್ಬ ಯುದ್ಧ ಜೀವ ಇದ್ರೂ ಕೂಡ ದೇವರ ಭಕ್ತಿ ಯಾರು ಮಾಡಲ್ಲ ಅವನ ದೇವರ ದೃಷ್ಟಿಯಲ್ಲಿ ಸತ್ತಂತೆ ತಿಳ್ಕೊಳ್ಳಿ ಅವನಿದ್ದೂ ಇಲ್ಲದಂತೆ ಸತ್ತಿದ್ದಾರೆ ಬದುಕಿದ್ದಾರೆ ಹೇಳಿ ಶ್ವಾಸೋಚ್ಛಾಸ ಮಾಡುವರು ಬದುಕಿದ್ದಾರೆ ಶ್ವಾಸೋಚ್ಛಾಸ ಯಾರು ಬಂದಾಗದೆ ಅವರು ಸತ್ತಿದ್ದಾರೆ ಅಂತ ಅಲ್ವೇ ಅಲ್ಲ ಎಷ್ಟೇ ಕಥಾ ಸೇವಕ ಏವ ಸರ್ವದ ಸದಾ ರೈ ಅಚಲೈಕ ಭಕ್ತಿ ಸಜೀವ ಮಾನ ನಪರ ಬಂಚಿತ ಸಜ್ಜೀವನೊಮ್ಮೆ ಅಷ್ಟು ಅಭ್ಯನಿತ ಸಮಸ್ತಾರ್ ಸಂಜೀವರಾಯರು ಹನುಮಂತ ದೇವರು ಹೇಳಿದ್ದೇನು ಎಷ್ಟೇ ರುವದ ಸದಾರತಿ ಭಕ್ತಿ ಸಜೀವಮಾನ ಒಬ್ಬ ನಿನ್ನ ದೃಷ್ಟಿಯಲ್ಲಿ ಬದುಕಿದ್ದಾನಂದ್ರೇನು ನಿನ್ನ ಕಥೆಯನ್ನು ಸೇವಿಸ್ತಾ ನಿನ್ನ ಭಕ್ತಿ ಮಾಡ್ತಾ ಇದ್ದಾನೋ ಅವನು ಬದುಕಿದ್ದಾನೆ ಸಜೀವಮಾನ ಪರ ಕಥೆ ನಿಂತ ಬೇರೆಯವರು ಸ್ವಾತೋಚ್ಛಾಸ ಮಾಡಿದ ತಕ್ಷಣ ಬದುಕಿದ್ದಾನಂತ ಹೇಳಿಕ್ ಬರಲ್ಲ ಹಾಗೆ ನನಗೆ ಅವನು ನಾಶವಾಗಿಲ್ಲ ಅಂದ್ರೆ ನನ್ನ ಭಕ್ತಿ ಮಾಡ್ತಾ ಇದ್ದಾನೆ ಬದುಕಿದ್ದಾನೆ ಅಂತ ಅಂದ್ರೆ ನಾನು ಅವರು ಯಾವ ಕ್ಷೇಮವನ್ನು ಬಿಡುವುದಿಲ್ಲ ಅವನನ್ನು ಭಕ್ತಿ ಮಾಡುದು ಬಿಡುವುದಿಲ್ಲ ಹೀಗಿರ್ತಾರೆ ಅಂದಿಷ್ಟು ಅಭಿಪ್ರಾಯದಿಂದ ಅವರು ಈ ಮಾತನ್ನು ಆಡಿದ್ದಾರೆ ಅಂತ ರಾಯರೋದ್ರ ಅಭಿಪ್ರಾಯವನ್ನು ಬರಿತಾ ಇದ್ದಾರೆ ಸರಿ ಒಂದು ಮಾತು ಈಗ ಎಲ್ಲ ಕಡೆಯಲ್ಲಿಯೂ ದೇವರಿದ್ದಾನೆ ದೇವರನ್ನ ಎಲ್ಲ ಪದಾರ್ಥವೂ ಇದೆ ಅಂತ ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಅಂತ ಹೇಳುವಾಗ ಆ ಧ್ಯಾನ ಮಾಡುವಾಗ ಇನ್ನು ಸೇರಿಸ್ಕೊಳ್ಬೇಕು ಯಾಕೆ ಅಲ್ಲಿ ಬಂತು ಹಿಂದೆ ಸರ್ವತ್ರ ಸಮದರ್ಶನ ಎಲ್ಲ ಕಡೆಯಲ್ಲೂ ದೇವರಿದ್ದಾರೆ ಅಂತ ನೋಡುವಾಗ ದೇವರನ್ನು ಸಮಾನವಾಗಿ ಕಾಣಬೇಕು ಅಂದರೆ ನಾನು ಬಂದಿತ್ತು ಹಿಂದೆ ಹೇಗೆ ಸಮಾನ ಆಗಿ ಕೊಡೋದು ಶುನಿ ಚೈವ ಶ್ವಪೇಚ ಪಂಡಿತ ಸಮದರ್ಶನ ನಾಯಿಯಲ್ಲಿಯೂ ನರಿಯಲ್ಲಿಯೂ ವಿದ್ವಾಂಸನಲ್ಲಿಯೂ ಅಜ್ಞಾನಿಯಲ್ಲಿಯೂ ದುಷ್ಟನಲ್ಲಿಯೂ ಸಜ್ಜನರಲ್ಲಿಯೂ ತಾಮರನಲ್ಲಿಯೂ ಇರವೆಯಲ್ಲಿಯೂ ಆನೆಯಲ್ಲಿಯೂ ಒಂದೇ ರೀತಿಯಾಗಿರ್ತಾನೆ ಅಂದರೆ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಕೂಡ ಅಧಿಷ್ಠಾನಿರುವ ಭಗವಂತನ ಗುಣದಲ್ಲಿ ತಾರತಮ್ಯ ಇಲ್ಲ ಗುಣಪೂರ್ಣವಾಗಿ ಸಮಾನನಾಗೇ ಇರ್ತಾನೆ ಅಲ್ಲಿ ತಾರತಮ್ಯ ಇಲ್ಲ ವಿಷಮನಾಗಿಲ್ಲ ಜೀವನೆಲ್ಲ ವಿಷಮ ಒಬ್ಬರು ಗುಣ ಜಾಸ್ತಿ ಇರುತ್ತೆ ಒಬ್ರು ಕಣ ಇರುತ್ತೆ ಒಬ್ಬರು ದೋಷ ಜಾಸ್ತಿ ಇರುತ್ತೆ ಕಣ ಇರುತ್ತೆ ಆದ್ರೆ ದೇವರು ದೋಷಿಯಲ್ಲಿ ದೋಷಿಯಾಗಿರ್ತಾನ ಇಲ್ಲ ನಿರ್ದೋಷನ ಹಾಗೆ ಗುಣಪೂರ್ಣವಾಗಿರ್ತಾನೆ ಗುಣಹೀನಲ್ಲಿಯೂ ಗುಣಪೂರ್ಣನಾಗಿರ್ತಾನೆ ಗುಣವಂತನಲ್ಲಿಯೂ ಗುಣಪೂರ್ಣವಾಗಿರ್ತಾನೆ ಹಾಗಾಗಿ ಗುಣದ ತಾರತಮ್ಯ ವೈಷಮ್ಯ ದೇವರ ಭಗವದ್ ರೂಪದಲ್ಲಿ ಇಲ್ಲ ಅದುರೇಣು ಕ್ಷಣಕಾಷ್ಟ ಪರಿಪೂರ್ಣರಾಗಿದ್ದಾರೆ ಅಂತ ಅದು ಬೇಕು ದೇವರು ಇರುವುದೂ ಅನ್ನುವಕ್ಕೆ ಅಲ್ಲ ಒಂದೇ ರೂಪದಲ್ಲಿರ್ತಾನೆ ಏಕರೂಪದಲ್ಲಿರ್ತಾನೆ ತಾರತಮ್ಯ ಇಲ್ಲದೇ ಇರ್ತಾನೆ ಅಂದ್ರೆ ದೇವರ ರೂಪದಲ್ಲಿ ತಾರತಮ್ಯ ಇಲ್ಲ ಆದರೆ ಅವನ ಸನ್ನಿಧಾನದಲ್ಲಿ ಮಾತ್ರ ತಾರತಮ್ಯ ಇರುತ್ತೆ ಅಷ್ಟೇ ದೇವರ ರೂಪದಲ್ಲಿ ಎಲ್ಲ ಎಲ್ಲಿ ಇದ್ರು ದೇವರು ಗುಣಪೂರ್ಣವಾಗಿಯೇ ಇರ್ತಾನೆ ಹಾಗಂತೇಳ್ಕೊಂಡು ಸನ್ನಿಧಾನದಲ್ಲಿ ತಾರತಮ್ಯ ಇಲ್ಲ ಅಂದ್ರೆ ಮಾತ್ರ ತಿಳ್ಕೊಳ್ಬಿಡಿ ಸನ್ನಿಧಾನದಲ್ಲಿ ತಾರತಮ್ಯ ಇದೆ ಮಧ್ವಾಚಾರದಲ್ಲಿ ದೇವರು ಇರೋದಕ್ಕೂ ನಮ್ಮಲ್ಲಿರೋದಕ್ಕೆ ವ್ಯತ್ಯಾಸ ಇಲ್ಲ ಮಧ್ವಾಚಾರ್ಯ ಸನ್ನಿಧಾನ ಎಷ್ಟಿದೆ ನಮ್ಮಲ್ಲಿ ಸಾಧ್ಯ ಉಂಟಾ ಸಂವಿಧಾನದಲ್ಲಿ ತಾರತಮ್ಯ ಇದೆ ಒಬ್ಬರಿ ಜಾಗ ಇದೆ ಪ್ರತಿಮೆಯಲ್ಲಿ ದೇವರ ಸಂವಿಧಾನ ಇರುತ್ತೆ ಸನ್ನಿಧಾನ ವಿಶೇಷ ಸನ್ನಿಧಾನ ಅದು ದೊಡ್ಡವರು ಕರಾಚದ ಆದ್ರೆ ವಿಶೇಷ ಸನ್ನಿಧಾನ ಸಾಮಾನ್ಯ ಜನರು ಪ್ರತಿಷ್ಠೆ ಆದ ದೇವರಲ್ಲಿ ಆ ಪ್ರತಿಮೆಯ ಸನ್ನಿಧಾನ ಕಡಿಮೆ ಇರುತ್ತೆ ಅರ್ಚಕರ್ಚೆ ತಪ್ಪೋ ಫಲ ಸಂವಿಧಾನದಲ್ಲಿ ತಾರತಮ್ಯ ಇದೆ ದೇವರು ಇರುವುದರ ತಾರತಮ್ಯ ಇಲ್ಲ ಸಂವಿಧಾನದಲ್ಲಿ ತಾರತಮ್ಯ ಇಲ್ಲ ಏನರ್ಥ ಸಂವಿಧಾನ ಅಂತ ತತ್ವೋಕ್ತು ಸಾಮರ್ಥ್ಯ ವ್ಯಂಜನ ಮಹಿಳೆ ದೇವರು ತನ್ನ ಮಹಿಮೆಯನ್ನ ಪ್ರಕಟ ಮಾಡುವುದೇ ಏನುಂಟು ಅದು ಸನ್ನಿಧಾನ ಅದನ್ನ ಹೆಚ್ಚು ಕಡೆಯಾಗುತ್ತೆ ವಾಯುದೇವರಲ್ಲಿತ್ತು ತನ್ನ ಮಹಿಮೆಯನ್ನು ಪ್ರಕಟ ಮಾಡುವುದು ಹೇಗೆ ಹಾಕಿ ಮಾಡ್ತಾನೆ ಸಾಮಾನ್ಯ ಜನರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟ ಮಾಡ್ತಾನೆ ಅವನು ವಾಯುದೇವರು ಎಷ್ಟು ಮಹಿಮೆಯನ್ನು ಪ್ರಕಟ ಮಾಡ್ತಾನೆ ಅಷ್ಟು ಮಹಿಮೆಯನ್ನ ಇತರ ದೇವತೆಗಳ ನಿಂತುಕೊಂಡು ಮಾಡಲ್ಲ ಅದು ಆ ಸಾಮರ್ಥ್ಯವನ್ನು ಪ್ರಕಟನ ಮಾಡುವುದರಲ್ಲಿ ತಾರತಮ್ಯ ಇದೆ ಸಾಮರ್ಥ್ಯದಲ್ಲಿ ತಾರತಮ್ಯ ಇಲ್ಲ ಅದನ್ನು ಪ್ರಕಟಗೊಳಿಸಿದಲ್ಲಿ ತಾರತಮ್ಯ ಇಲ್ಲ ಇರ್ಲಿ ಅದಕ್ಕೆ ಇದು ಬೇಕಪ್ಪ ಎಲ್ಲಾ ಕಲೆಯಲ್ಲಿ ಏಕರೂಪದಿಂದ ಭಗವಂತ ಇದ್ದಾನೆ ನಿರ್ದೋಷ ಗುಣಪೂರ್ಣನಾಗಿದ್ದಾನೆ ಅದನ್ನು ತಿಳ್ಕೊಳ್ಬೇಕು ಅದನ್ನೇ ಇಲ್ಲಿ ಸರ್ವಭೂತ ಸ್ಥಿತೋ ಭಗತ್ ಏಕತ್ತಮಸ್ಥಿತ ಸರ್ವಥರ್ತಮಾನೋಪಿ ಸಯೋಗಿ ಮೈ ವರ್ತತೆ ಏಕತ್ತಮಸ್ಥಿತ ಅಂತದನ್ನು ಬಿಡಿಸಿ ಹೇಳ್ತಾನೆ ಪರಮಾತ್ಮ ಅಂದ್ರೆ ಏಕೆತ್ತು ಅಂದ್ರೆ ಎಲ್ಲ ರೂಪಗಳಲ್ಲಿ ಐಕ್ಯ ಚಿಂತನ ಮಾಡಬೇಕು ಸರ್ವಭೂತರಲ್ಲಿ ಇದ್ದಾನೆ ಅಲ್ಲಿರ್ತಕ್ಕಂಥ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ ಐಕ್ಯ ಚಿಂತನ ಮಾಡ್ತಾ ಅವನು ಯಾರು ನನ್ನನ್ನು ಸೇವಿಸ್ತಾನೆ ಅವನು ನಿಜವಾಗಿಯೂ ಕೂಡ ಏನಾಗ್ತಾನೆ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈವರ್ತದೆ ಅಂತ ಒಂದು ಮಾತು ಹೇಳ್ತಾನೆ ಅವನಿಗೆ ಅವನು ಯಾ ಏನು ಮಾಡಿದರೂ ಕೂಡ ಅವನು ನನ್ನಲ್ಲಿರ್ತಾನೆ ಎಂಬ ಮಾತನ್ನು ಕೃಷ್ಣ ಹೇಳ್ತಾನೆ ನನ್ನಲ್ಲಿರುವುದು ಅಂದರೆ ಅರ್ಥ ಏನು ನನ್ನ ಸ್ಥಿತಿ ನನ್ನಲ್ಲಿರುವುದು ಮೋಕ್ಷವನ್ನು ಪಡಿತಾನೆ ಮ ಸ್ಥಿತಿ ಮ ಸಂಸ್ಥಾ ಪರಮ ಭಗವಂತನಲ್ಲಿ ಇರುವುದೇ ಮೋಕ್ಷ ಅಂದರೆ ಅದು ಯಾವಾಗ ಸಿಗ್ತದೆ ಅವನು ಏನು ಬೇಕಾರು ಮಾಡಿ ಸರ್ವಥಾ ವರ್ತಮಾನ ಏನಕ್ಕೇನ ಪ್ರಕಾರ ಅವನು ನ್ಯಾಯದಿಂದಲೋ ಅನ್ಯಾಯದಿಂದಲೋ ಇರಲಿ ಅವನು ನನ್ನಲ್ಲೇ ಇರ್ತಾನೆ ಅವನಿಗೆ ಮೋಕ್ಷ ಖಚಿತ ಅವರು ಅನ್ಯಾಯ ಮಾಡಿದ್ರು ಮೋಕ್ಷ ಬಿತ್ತೋಗುದಿಲ್ಲ ಏನಕ್ಕೇನು ಪ್ರಜರಣೆ ಇರಲಿ ಅವರು ಯಾವ ನನ್ನನ್ನು ಧ್ಯಾನ ಮಾಡ್ತಾ ಅವನು ನನ್ನ ಅಪರೋಕ್ಷ ಜ್ಞಾನ ಪಡೆದ ಅವನು ಹೇಗೇ ಇರಲಿ ಖುಷಿವಂತಾಗಿದ್ರೂ ಚಿಂತೆ ಇಲ್ಲ ಅವನಿಗೆ ಅವನು ನನ್ನಲ್ಲಿ ಇರುವುದು ಗ್ಯಾರಂಟಿ ಅದು ನನ್ನಲ್ಲಿ ಇರುವುದಾದ್ರೆ ಅವನಿಗೆ ಮೋಕ್ಷ ಖಚಿತ ಯಾವ ರೀತಿಯಾಗಿದ್ರೂ ಚಿಂತೆ ಇಲ್ಲ ಅಂತ ಭಗವಂತ ಅಂದ್ರೆ ಅಧರ್ಮಾಚರಣೆಯನ್ನ ಮಾಡಿದೂ ಕೂಡ ಅಪರೋಕ್ಷ ಜ್ಞಾನ ಆದ ನಂತರ ಅಧರ್ಮಾಚರಣೆ ಮಾಡಿದ್ರಿಂದಾಗಿ ಅನ್ಯಾಯ ಮಾಡಿದ್ರಿಂದಾಗಿ ಅವನಿಗೆ ಮೋಕ್ಷ ಕೈ ಹೋಗುವುದಿಲ್ಲ ಓಹೋ ಅಂದ್ರೆ ಸಾಮಾನ್ಯವಾಗಿ ಯಾರೂ ಮಾಡುವುದಿಲ್ಲ ಹೆಚ್ಚಾಗಿ ಭಗವಂತನ ಅಪರೋಕ್ಷ ಜ್ಞಾನ ಪಡೆದವರು ಅನ್ಯಾಯ ಮಾಡಲಿಕ್ಕೆ ಹೋಗಲ್ಲ ಅಧರ್ಮ ಮಾಡುವುದಿಲ್ಲ ಅವರಿಗೆ ಅಧರ್ಮದಲ್ಲಿ ಬುದ್ಧಿ ಬರುವುದಿಲ್ಲ ಅಕಸ್ಮಾತ್ ಪ್ರಮಾದವಶಾತ್ ಪ್ರಾರಬ್ಧ ಕರ್ಮದ ಒತ್ತಡದಿಂದ ಏನೋ ಮಾಡಿದ್ರೂ ಕೂಡ ಅಂದ ಹಿಂದೆ ಮಾಡಿದ್ದು ಹಿಂದೆ ಮಾಡಿದ್ದೆಲ್ಲ ಭಸ್ಮ ಆಗತ್ತಲ್ವ ಮುಂದೇನಾದರೂ ಮಾಡಿದರೆ ಅದು ಮಾತ್ರ ಹೇಳ್ತಾರೆ ದೊಡ್ಡದದು ಪ್ರಾರಬ್ಧ ಕರ್ಮ ದುಃಖಕ್ಕೆ ಸೂಚಿಸತಾರೆ ವಿನಃ ಅದು ಅವರಿಗೆ ಅಂಟುವುದಿಲ್ಲ ಒಂದು ದೃಷ್ಟಾಂತ ಕೊಡ್ತಾರೆ ವಿಷಾಸನ ವಿಷಭೋಜನ ಮಾಡೋದು ಅದು ಮರಣಕ್ಕೆ ಕಾರಣ ಅಲ್ಲ ಯಾಕೆ ಹೇಳಿ ಮನಕ್ಕೆ ಅವನ ಕರ್ಮನೇ ಕಾರಣ ಅವನ ಮರಣಕ್ಕೆ ಬೇಕಾದ ಕರ್ಮ ಇದೆ ಎಂಬುದಕ್ಕೆ ಸೂಚಕ ಯಾವುದು ವಿಷಾಸನ ಯಾಕೆ ವಿಷಾಸನ ಮಾಡಿದವರೆಲ್ಲ ಸಾಯ್ತಾರ ಸಾಯ್ತಾರ ಇಲ್ಲ ಹಾಗಾಗಿ ವಿಷಾಸ ವಿಷಭೋಧನ ಮಾಡಿದ್ದಾನೆಂದ್ರೆ ಅವನ ಸಾವಿಗೆ ಕಾರಣವಾದ ಕರ್ಮ ಇದೆ ಎಂಬುದಕ್ಕೆ ಸೂಚನೆ ವಿಷಾಸವೇ ಕಾರಣ ಅಂತ ಆದರೆ ಎಲ್ಲರೂ ಕೂಡ ವಿಷಾಸನ ಮಾಡಿದವರು ಸಾಯ್ಬೇಕಿತ್ತು ಹಾಗೆ ಮಹತ್ತರವಾದ ಪಾಪಕರ್ಮ ಮಾಡಿದ್ರೆ ಅದು ಅದು ದುಃಖಕ್ಕೆ ಸೂಚಕವಾಗತ್ತೆ ವಿಡ ಅದರಿಂದ ನನಗೆ ದುಃಖಂತರ ಹಿಂದೆಯನ್ನು ಪ್ರಾರಬ್ಧ ಕರ್ಮದ ಕಾರಣವಾದಂತಹ ದುಃಖ ಪಡ್ಲಿಕ್ಕೆ ಬೇಕಾದ ಪ್ರಾರಬ್ಧ ಕರ್ಮ ಇದೆ ಅದಕ್ಕೆ ಸೂಚಕ ಅದರಿಂದಾಗಿ ಅವರಿಗೆ ಮತ್ತೆ ಮಾಡಿದಾಗ ಎಫೆಕ್ಟ್ ಆಗೋಲ್ಲ ಆದ್ರೆ ಒಂದು ಏನಾಗತ್ತೆ ಅಂದ್ರೆ ಸೋತ್ತಮ ದ್ರೋಹ ಒಂದು ಬಗದಾಗ ಮಾತ್ರ ಆನಂದ ಹಾಸಾದಿಗಳಾಗಲಿಕ್ಕೆ ಅವಕಾಶ ಇದೆ ಆನಂದ ಹಾಸಾದಿಗಳು ಅಧರ್ಮ ಮಾಡಿದಾಗ ದೇವ ಆನಂದ ಹಾಸಾಗುವ ಒಂದು ಅಭಾಯಿದೆ ವಿನಃ ಬೇರೆ ಏನು ಅದರಿಂದ ಇಲ್ಲ ಮೋಕ್ಷಂತೂ ಕೈತಪ್ಪಿ ಹೋಗುವುದಿಲ್ಲ ಅದನ್ನೇ ಹೇಳ್ತಾರೆ ಸರ್ವತಾ ವರ್ತಮಾನೋಪ ಏನಕ್ಕೇನ ಪ್ರಕಾರ ಇದ್ರೂ ಕೂಡ ಜ್ಞಾನವನ್ನ ಖಚಿತ ಆದರೆ ಉತ್ತರ ಜ್ಞಾನೋತ್ತರದಲ್ಲಿ ಮಾಡಿದ ಒಂದು ಪಾಪಕರ್ಮಾದಿಗಳಿಂದ ಅವರಿಗೆ ಹೆಚ್ಚಿಂತ ಸೋತ್ತಮ ದ್ರೋಹಾದಿಗಳು ಮಾಡಿದಾಗ ಅವನಿಗೆ ಅದು ಅಂತ್ಯ ಅಂದ್ರೆ ಆನಂದ ಹಾಸಕ್ಕೆ ಕಾರಣವಾಗ್ತದೆ ಹಾಗಾಗಿ ಗುರುಗಳು ಅದನ್ನೇ ರಾಯರು ಬರೀತಾರೆ ಆನಂದ ಹಾಸತ್ತು ಅಷ್ಟೇವಾ ಮೋಕ್ಷ ನಿಹಿತವಾದರೂ ಕೂಡ ಆನಂದಘಾತ ಒಂದು ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಜ್ಞಾನೋತ್ತರದಲ್ಲಿ ಎಂದು ಏರಕೆಯ ಪ್ರಕಾರ ಏನು ಹೋಗೋದು ನಾನು ಮೋಕ್ಷದೇ ತಪ್ಪು ಹೋಗೋದ್ರೆ ಖುಷಿ ಬಂದಾಗ ಮಾಡಲಿಕ್ಕೆ ಹೋಗಬಾರ್ದು ಮಾಡಿದರೆ ನಿಮಗೆ ಬರ್ತಕ್ಕಂಥ ಬೆನಿಫಿಟ್ ಕಡಿಮೆ ಆಗುತ್ತೆ ಆನಂದ ಎಷ್ಟು ಜ್ಞಾನೋತ್ತರದ ಒಳ್ಳೆ ಕೆಲಸ ಮಾಡಿದ್ರೆ ಯಾವ ಸೇವಾ ಪರೆಯುತ್ತೆ ತಾವ ಸುಖ ಆನಂದ ಜಾಸ್ತಿ ಆಗ್ತಾ ಹೋಗ್ತದೆ ಅದನ್ನು ಮಾಡಿದರೆ ಅದಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಏರ ಏರಕ್ಕೆ ಏರೋ ಪ್ರಕಾರ ಇದ್ರು ಕೂಡ ಅವನಿಗೆ ನಾನು ಅವನಿಗೆ ಮೋಕ್ಷ ಖಚಿತ ಮಾಡ್ಬೋದು ಅದು ಅಂದ್ಕೊಳ್ಬೇಡಿ ಅಂತ ಎಚ್ಚರಿಕೆ ಕೊಡ್ತಾರೆ ರಾಯ್ಡು ಆನಂದ ಅಥವಾ ಅಪ ಇದೆ ಮಾಡಲಿಕ್ಕೆ ಹೋಗಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಒಬ್ಬ ಧ್ಯಾನ ಯೋಗದ ಸಿದ್ಧಿಯನ್ನು ಪಡಿ ಪಡಿಬೇಕಾದ್ರೆ ಆ ಧ್ಯಾನವನ್ನು ಮಾಡುವಾಗ ದೇವರ ರೂಪದಲ್ಲಿ ಐಕ್ಯ ಚಿಂತನ ಸರ್ವ ಇರುವ ದೇವರಲ್ಲಿ ಐಕ್ಯ ಚಿಂತನ ಮಾಡಬೇಕು ಎಂಬ ಎಚ್ಚರವನ್ನು ನಮಗೆ ಕೊಟ್ಟರು ಇನ್ನೊಂದು ಬೇಕು ಅಂತ ಹೇಳ್ತಾರೆ ಈ ಸಾಮ್ಯ ಅಂದರೆ ಭಗವದ್ ರೂಪದಲ್ಲಿ ಸಾಮ್ಯ ದರ್ಶನ ಅವನೆಲ್ಲ ಕಡೆಯಲ್ಲಿ ಏಕರೂಪದಲ್ಲಿರ್ತಾನೆ ಅಂತ ಅಲ್ಲ ಇನ್ನೊಂದು ಸಾಮ್ಯ ದರ್ಶನ ಬೇಕು ಅದೇನಂದ್ರೆ ನನ್ನಂತೆ ಇನ್ನೊಬ್ಬರು ಎಂಬ ತಿಳ್ಕೊಳ್ಬೇಕು ಅಂದರೆ ನಾನು ಪಟಿಂಗ ದುಷ್ಟ ನನ್ನಂತ ಇನ್ನೊಬ್ರು ಅಂತ ಹಾಗೆ ಅರ್ಥ ಅಲ್ಲ ನನ್ನಂತೆ ಇನ್ನೊಬ್ನು ನಾನು ದೊಡ್ಡ ಗುರುಗಳು ಅಷ್ಟೇ ದೊಡ್ಡ್ರೆ ಅವ್ರಿಗೆ ಏನು ಬರುತ್ತೆ ನಾನು ತಿಳ್ಕೊಳ್ಳೋದ ಹಾಗೆ ತಿಳ್ಕೊಳಿದ್ರೆ ಸಾಮ್ಯ ಇನ್ನೊಬ್ರು ಸಾಮ್ಯ ದರ್ಶನ ನೀನು ಹೇಗಿದ್ರೆ ಹಾಗೆ ಇನ್ನೊಬ್ರು ತಿಳ್ಕೊಳ ನೀನು ದುಷ್ಟ ಆದರೆ ಅವನು ದುಷ್ಟ ನೀನು ಪಂಡಿತ ಹಾಗೆ ನನ್ನಂತೆ ಇನ್ನೊಬ್ನು ಹಾಗೆ ಅರ್ಥ ಸುಖ ದುಃಖ ವಿಷಯದಲ್ಲಿ ಮಾತ್ರ ಸುಖ ದುಃಖ ವಿಷಯದಲ್ಲಿ ಸಾಮ್ಯ ದರ್ಶನ ಬೇಕು ನಮಗೆ ಆತ್ಮೋಪಮ್ಯನ ಸರ್ವತ್ರ ಸಮ್ಯತಿ ಅರ್ಜುನ ಸುಖಂ ದುಃಖಂ ಸಯೋಗಿ ಪರಮೋ ಮತಃ ಅಂದರೆ ಅದರಲ್ಲಿ ಕೂಡ ಸ್ವಲ್ಪ ಹೇಳ್ತಾರೆ ಈ ಸಾಮ್ಯ ದರ್ಶನ ಅಂದರೆ ಕೋವಿಗೂ ಗವಯ ಪದಾರ್ಥ ಅಂತಿರುತ್ತೆ ಒಂದು ಗೋ ಸದೃಶವಾದ ಪದಾರ್ಥ ಕಾಡಲ್ಲಿರುತ್ತೆ ಅದು ಅದಕ್ಕೆ ಸಾಮ್ಯ ದರ್ಶನ ಅಲ್ಲ ಸಾಮ್ಯ ದರ್ಶನ ಏಕತ್ವ ಐಕ್ಯ ದರ್ಶನ ಭಗವದ್ ವಿಷಯದಲ್ಲಿ ಆಗುವಾಗ ಇನ್ನು ಭಗವಂತನ ಭಕ್ತರಿರ್ತಾರೆ ಅವರಲ್ಲಿಯೂ ಸಾಮ್ಯ ದರ್ಶನ ಬೇಕು ಭಗವಂತನಲ್ಲಿ ಸಾಮ್ಯ ದರ್ಶನ ಅಂದರೆ ಅವರ ಎಲ್ಲ ಕಡೆಯಲ್ಲೂ ಭಗವದ್ ರೂಪದಲ್ಲಿ ಐಕ್ಯ ಚಿಂತನ ಅವನು ನಿರ್ದೋಷ ಗುಣಪುರನಾಗಿ ಏಕರೂಪದಲ್ಲಿ ಇರ್ತಾನೆ ಅಂತ ಭಗವಂತನ ಭಕ್ತರಿರ್ತಾರೆ ಅವರಲ್ಲಿ ತನ್ನಿಂದ ಸಾಮ್ಯ ದರ್ಶನ ಭಗವದ್ಭಕ್ತರೆಲ್ಲರೂ ಕೂಡ ನನ್ನಂತೆ ಅಲ್ಲಿ ಕೂಡ ಸಾಮ್ಯ ದರ್ಶನ ಬೇಕು ಅಂತ ಏನದು ನೋಡಿ ಈಗ ನೋಡಿ ನಮಗೆ ಪರೇಶಾಂ ಪ್ರತಿಕೂಲಂ ವ್ಯಕ್ತಿ ತತ್ ನಕಾರೆಯ ಆತ್ಮವತ್ ಸರ್ವಭೂತಾಣಿ ಪಶ್ಯೇತಂತ ಮಾತಿದೆ ಆತ್ಮವತ್ ಸರ್ವಭೂತಾನಿ ಪಶ್ಯೇತ್ ಎಲ್ಲ ದೇವರಿಗೂ ತನ್ನದ್ದೇ ಕಾಣಬೇಕು ತನ್ನಂತೆ ಕಾಣಬೇಕ ನನಗೆ ದುಃಖ ಬರಬಾರ್ದು ನನಗೆ ದುಃಖ ಪ್ರಿಯ ಸುಖ ಪ್ರಿಯ ಅಂತೆ ಇನ್ನೊಬ್ಬರಿಗೂ ದುಃಖ ಪ್ರಿಯ ನನ್ನಂತೆ ನನಗೆ ಹೇಗೆ ದುಃಖ ಪ್ರಿಯೋ ಇನ್ನೊಬ್ಬರಿಗೂ ದುಃಖ ಪ್ರಿಯ ಅದಕ್ಕೋಸ್ಕರ ಅವರಿಗೆ ದುಃಖ ಬರಬಾರ್ದು ಅದನ್ನು ದುಃಖ ಕರೆಯುವುದು ನೀನು ದುಃಖವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೇಗೆ ಪ್ರಯತ್ನ ಪಡ್ತೀನಿ ಇನ್ನೊಬ್ಬರ ದುಃಖವೂ ನಿನ್ನ ದುಃಖವೇ ಆದ್ರಿಂದಾಗಿ ಆ ಸಾಮ್ಯ ದರ್ಶನ ಬೇಕಾದ್ರೆ ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡಬೇಕು ಎಂದೂ ಕೂಡ ಇನ್ನೊಬ್ಬರಿಗೆ ದುಃಖ ಬಯಸಬಾರದು ದುಃಖ ಕೊಡಬಾರ್ದು ದುಃಖ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನಿನ್ನ ನಿನ್ನ ಸುಖಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕವಾಗಿ ಇನ್ನೊಬ್ರು ಸುಖಕ್ಕೋಸ್ಕರ ಹಾಗೇ ನೀನು ಪ್ರಯತ್ನ ಮಾಡಬೇಕು ಅಥವಾ ನಿನ್ನ ಸುಖ ಕೊಟ್ಟಾಗ ನನಗೆ ಈರ್ಷ್ಯ ಬರಲ್ಲ ಇನ್ನೊಬ್ರು ಸುಖ ಕೊಟ್ಟಾಗ ಒಳ್ಳೆ ಆದಾಗ ನನಗೆ ಈರ್ಷೆ ಬರಬಾರದು ಇದು ಹಾಗಾಗುತ್ತೆ ತನಗೆ ಮಾತ್ರ ಆಗ್ಬೇಕು ಇನ್ನೊಬ್ಬರಿಗೆ ಆಗ್ಬಾರದು ತನಗಾದ್ರೆ ಸಂತೋಷ ಇನ್ನೊಬ್ಬರಿಗಾದ್ರೆ ಈರ್ಷ್ಯೆ ಹೇ ಇರಬಾರ್ದು ತನಗೆ ದುಃಖ ಆದ್ರೆ ಬಹಳ ದುಃಖ ಇನ್ನೊಬ್ಬರಿಗಾದ್ರೆ ಸಂತೋಷ ಇದು ಇರಬಾರ್ದು ಹಾಗೆ ಸುಖ ದುಃಖ ವಿಷಯದಲ್ಲಿ ನೀನು ಹೇಗೆ ನಡ್ಕೊಳ್ತೀನಿ ಎಂದ ವಿಚಾರದಲ್ಲಿ ಇನ್ನೊಬ್ಬರ ವಿಷಯಗಳು ನೀನು ಹೇಗೆ ಮಾಡಬೇಕು ಹಾಗಾಗಿ ಆತ್ಮವತ್ ಸರ್ವ ಭೂತಾನಿ ಪಶ್ಯೆ ಹಾಗಾಗಿ ಪರರಿಗೆ ದ್ರೋಹ ಎಂದು ಸುಖಕ್ಕೋಸ್ಕರ ಪ್ರಯತ್ನ ಮಾಡಬೇಕೇವನ ದುಃಖಕ್ಕೋಸ್ಕರ ದುಃಖ ಪರಿಹಾರಕ್ಕೋಸ್ಕರ ನೀನು ಹೆಚ್ಚು ಪ್ರಯತ್ನ ಮಾಡ್ತೀನಿ ನಿನ್ನ ಖಾಸಗಿ ಸುಖಕ್ಕೋಸ್ಕರ ಖಾಸಗಿ ಸುಖಕ್ಕೋಸ್ಕರ ಖಾಸಗಿ ದುಃಖ ಪರಿಹಾರಕ್ಕೋಸ್ಕರ ಹಾಗೆ ಇನ್ನೊಬ್ಬರಲ್ಲಿ ಕೂಡ ಖಾಸಗಿ ನನ್ನ ಅವರ ಸುಖವೇ ಸುಖ ನನ್ನ ಸುಖವೇ ಅವರ ಸುಖ ಹಾಗೆ ನೀನು ಅವರ ಸುಖವನ್ನು ಆಗುವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಭಗವದ್ಭಕ್ತರ ಸುಖ ಇದು ಭಗವದ್ಭಕ್ತರಲ್ಲಿ ಮಾತ್ರ ಈ ವಿಚಾರ ದುಃಖ ಪರಿಹಾರ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ರೆ ಭಗವತ್ ಭಕ್ತರ ವೈಷ್ಣವರ ದುಃಖ ಪರಿಹಾರ ಮಾಡಲಿಕ್ಕೂ ನನ್ನ ದುಃಖವೇ ಅವರ ದುಃಖ ನನ್ನ ಸುಖೇ ಅವರ ಸುಖ ಈ ರೀತಿಯಾಗಿ ಸಾಮ್ಯ ದರ್ಶನ ಮಾಡಿಕೊಂಡು ಯಾವ ವಿಷ್ಣು ವೈಷ್ಣವರಿಗೂ ವೈಷ್ಣವರಿಗೂ ದೋಹದ ಬಲಿಯ ಬೇಡ ಎಂಬ ಎಚ್ಚರವನ್ನ ಕೊಡ್ತಾ ಅದಕ್ಕೆ ಮದುವಾಗಿ ಸತ್ಯಂಚ ನಾ ಅವೈಷ್ಣವೇಶ ಭೀಮಸೇನ ಭಾಗವತ ಧರ್ಮವನ್ನು ಮಹಾಭಾರತಾತ್ಮರಣದಲ್ಲಿ ಆಚರಣುವಾಗ ಭೀಮಸೇನ ಎಷ್ಟು ಶುದ್ಧವಾಗದ ಧರ್ಮ ಎಂದರೆ ಅವೈಷ್ಣವರಿಂದ ಎಂದೂ ಸಖ್ಯ ಮಾಡಲಿಲ್ಲ ವೈಷ್ಣವರಿಗೆ ದ್ರೋಹ ಬದಿಲಿಲ್ಲ ಹಾಗೆ ಇನ್ನೊಬ್ಬರಿಗೆ ನೋವಾಗದಂತೆ ವಿಷ್ಣು ಭಕ್ತರಿಗೆ ನೋವಾಗದಂತೆ ನಡ್ಕೊಳ್ಬೇಕು ಸುಖ ದುಃಖ ವಿಷಯದಲ್ಲಿ ವಿಷ್ಣು ಭಕ್ತರ ಸುಖ ದುಃಖ ನನ್ನ ಸುಖ ದುಃಖವು ಒಂದೇ ಎಂಬ ತಿಳ್ಕೊಂಡ್ರೆ ಎಂದೂ ವಿಷ್ಣು ಭಕ್ತರಿಗೆ ಅವನ ದ್ರೋಹ ಬಗೆಯಿಲ್ಲ ಅವರ ಕೊಳಿತಿಗೋಸ್ಕರ ಪ್ರಯತ್ನ ಮಾಡ್ತಾನೆ ತನ್ನ ಸುಖಕ್ಕೋಸ್ಕರ ಹೇಗೆ ಪ್ರಯತ್ನ ಮಾಡ್ತಾನೆ ಹಾಗೆ ಮಾಡ್ತಾನೆ ಇದು ದೇವರಿಗೆ ಅತ್ಯಂತ ಪ್ರಿಯಕರವಾದದ್ದು ಅದನ್ನು ಅಳವಡಿಸ್ಕೊಳ್ಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ ಯಾರು ಮಾಡ್ತಾ ಇದ್ದಾನೆ ಸಯೋಗಿ ಪರಮೋ ಮತ ಈ ರೀತಿಯಾಗಿ ಮಾಡಿಕೊಂಡು ಅವನು ಧ್ಯಾನ ಮಾಡಿದ್ರೆ ಅವನು ಎಲ್ಲವರಿಗಿಂತ ಶ್ರೇಷ್ಠನಾದ ಯೋಗಿ ಅಂತ ನಾನು ಭಾವಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಎಷ್ಟು ಹೇಳಿ ಒಂದು ಹಂತದ ಸಮ ಧ್ಯಾನದ ಅಂಗವನ್ನು ಅದರ ವಿಷಯವನ್ನು ಧ್ಯೇಯವಸ್ತುವನ್ನು ಫಲವನ್ನು ಇಷ್ಟು ಡಿಟೇಲ್ ಆಗಿ ಒಂದು ಒಳ್ಳೆ ವಿಷದವಾಗಿ ವರ್ಣಿಸಿ ಈಗ ಅರ್ಜುನ ಪ್ರಶ್ನೆ ಮಾಡ್ತಾನೆ ಒಂದು ಹಂತದ ಎಲ್ಲ ಕೇಳಿಕೊಂಡು ಅರ್ಜುನೇ ಒಂದು ಪ್ರಶ್ನೆ ಬರುತ್ತದೆ ಯೋಯಂ ಯೋಗ ಸ್ವಯ ಪ್ರೋಕ್ತಃ ಸಾನ್ವೀನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿ ಸ್ಥಿರ ಕೃಷ್ಣ ನೀನು ಹೇಳಿದ ರೀತಿಯಲ್ಲಿ ಸಾಮ್ಯವನ್ನು ಕಾಣುತ್ತಾ ಯೋಗಾನುಷ್ಠಾನ ಮಾಡೋದೇನಿದೆ ಇದು ಸಾಧ್ಯವಲ್ಲದ ಮಾತು ಇದು ನಮಗೆ ಈ ಯೋಗ ಎಟಕುವುದೇ ಇಲ್ಲ ಯಾಕೆಂದ್ರೆ ಸಾಮ್ಯ ದರ್ಶನ ಮಾಡ್ತಾ ಅಂದ್ರೆ ವಿಷ್ಣು ಭಕ್ತರಲ್ಲಿ ಸುಖ ದುಃಖ ವಿಷಯದಲ್ಲಿ ಸಾಮ್ಯ ದರ್ಶನ ಭಗವದ್ ರೂಪದಲ್ಲಿ ಸಾಮ್ಯ ದರ್ಶನ ಮಾಡ್ತಾ ಮಾಡ್ತಾ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಭಗವಂತನಲ್ಲೇ ಅದನ್ನು ತೊಡಗಿಸುವಂತಹ ಏಕಾಗ್ರ ಮನಸ್ಸಿನಿಂದ ದೇವರ ನಿನ್ನನ್ನು ಧ್ಯಾನ ಮಾಡೋದು ಅದು ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಚಂಚಲತ್ವಾ ಮನಸ್ಸು ಬಹಳ ಚಂಚಲ ಏಕಸ್ಹಂ ನ ಪ್ರಶ್ನಾಮಿ ಯಾಕೆಂದ್ರೆ ಮನಸ್ಸು ಬಹಳ ಚಂಚಲ ಏಕಾಗ್ರ ಭಗವದ್ಗನದಲ್ಲಿ ಭಗವದ್ ಧನ್ವರ್ತಿಯಲ್ಲಿ ಸಾಮ್ಯ ಸ್ವರೂಪ ಭಗವದ್ ರೂಪದಲ್ಲಿ ಐಕ್ಯ ಚಿಂತನ ಇದನ್ನು ಮಾಡ್ತಾ ಯಾಕೆಂದ್ರೆ ಚಂಚಲತ್ವ ಅದು ಮನಸ್ಸು ಬಹಳ ಚಂಚಲ ಮನಶಾಂಚಲ್ಯ ಇರುವುದರಿಂದಾಗಿ ಈ ರೀತಿಯಾದ ಯೋಗ ನಮಗೆ ಎಟಕುವಂತಹ ವಿಚಾರವಲ್ಲ ಅದು ಅಸಾಧ್ಯ ಈ ಯೋಗದ ಸ್ಥಿತಿಯನ್ನು ಪಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅನುಷ್ಠೇಯವಲ್ಲ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರವಚನಕ್ಕೆ ಮಾತ್ರ ಸರಿ ವಿನಾ ಅನುಷ್ಠಾನಕ್ಕೆ ತರಲಿಕ್ಕೆ ಆಗುದಿಲ್ಲ ಇದನ್ನ ಪ್ರವಚನದ್ರೆ ಮಾತ್ರ ತರಬಹುದು ಎಂಬುದಾಗಿ ನಮ್ಮ ಪರವಾಗಿ ಅವನು ಪ್ರಶ್ನೆ ಮಾಡ್ತಾನೆ ಅವನೇ ಗೊತ್ತು ಉಂಟು ನಮ್ಮ ಪರವಾಗಿ ಸಾಮಾನ್ಯ ನಮ್ಮ ಮಟ್ಟಕ್ಕೆ ಇಳಿದು ಅರ್ಜುನ ಪ್ರಶ್ನೆ ಮಾಡ್ತಾನೆ ಅವನಿಗೆ ಸಂಶಯ ಬರ್ ಬರ್ಬೇಕಂತೇನಿಲ್ಲ ಆದ್ರೆ ನಮ್ಮ ಅಜ್ಞಾನಿಗಳಾದ ನಮ್ಮ ಪರವಾಗಿ ಪ್ರಶ್ನೆ ಮಾಡಿದಾಗ ಯಾಕಂದ್ರೆ ಅವನೇ ಮನಸ್ಸಿಗೆ ನಿಯಾಮಕ ಇಂದ್ರ ಇಂದ್ರಶ್ಚ ಇಂದ್ರಿಯಾತ್ಮ ಮನಸ್ಸಿಗೂ ಅವನೂ ಅಭಿಮಾನಿ ದೇವತೆ ಮನ ಆತ್ಮನೇ ಸ್ಕಂದೇಂದ್ರ ಅಭ್ಯಮ ಏನ್ರಿ ತಪ್ಪನ್ಯಾಸ ಮಾಡುವಾಗ ಮನಸ್ಸಿಗೆ ಇಂದ್ರ ಮತ್ತು ಸ್ಕಂದ ಕಾಮ ಇಬ್ಬರು ಅಭಿಮಾನಿಗಳಾದ್ರಿಂದ ಅದು ಹತೋಟಿಯಲ್ಲಿ ಇರುತ್ತೆ ಆದ್ರೆ ಅವ್ರ ಮನಸ್ಸನ್ನು ನಿಗ್ರಹ ಮಾಡೋರ ಮೇಲೆ ಕಂಟ್ರೋಲ್ ಮಾಡೋರು ಬೇರೆ ಇರ್ತಾರಲ್ಲ ಅಲ್ವಾ ನಮ್ಮ ಮನಸ್ಸು ಕಂಟ್ರೋಲ್ ಅವ್ರ ಕೈಲಿದೆ ಇಂದ್ರನ ಕೈ ಇಂದ್ರ ಮನಸ್ಸು ಕಂಟ್ರೋಲು ಮಾಡ್ಲಿಕ್ಕೆ ಮತ್ತೆ ಮೇಲಿನವರು ಇದ್ದಾರೆ ಹಾಗಾಗಿ ಅವರ ಮನಸ್ಸು ಚಂಚಲ ಇದೆ ನಮ್ಮಂತೆ ಚಂಚಲ ಅಂದ್ರೆ ಇಷ್ಟೇ ಅರ್ಥ ಹೇಳ್ಬೋದೇ ವಿನ ಎಲ್ಲರಿಗೂ ಇದ್ದದ್ದೇ ಅದಕ್ಕೆ ಹೇಳ್ತಾರೆ ಏನು ಮಾಡಬೇಕು ನಮ್ಮ ಪರವಾಗಿ ಪ್ರಶ್ನೆ ಮಾಡಿದಾಗ ಯಾಕೆ ಚಂಚಲ ಅಂದ್ರೆ ಚಂಚಲಿ ಮನಕೃಷ್ಣ ಪ್ರಮಾತಿ ಬಲವದ್ರಂ ತಾಹಂ ನಿಗ್ರಹಿ ವಾಯೋರಿವ ಸುಧುಷ್ಕರಂ ಯಾಕೆಂದ್ರೆ ಮನಸ್ಸನ್ನು ವಿಷಯದ ಕಡೆಗೆ ಧಾವಿಸ್ತಕ್ಕಂತಹ ಮನಸ್ಸನ್ನು ನಮ್ಮ ಕಂಟ್ರೋಲ್ ತಗೊಂಡ್ಬಿಟ್ಟು ವಿತ್ ಡ್ರಾ ಮಾಡಿಕೊಂಡು ವಿಷಯದಿಂದ ನಿನ್ನಲ್ಲಿಡಬೇಕು ಅದನ್ನು ಆದ್ರೂ ನಮ್ಮ ಮನಸ್ಸು ನಮ್ ಕೈ ನಾ ಹೇಳ ಕೇಳುದಿಲ್ಲ ಅದು ಯಾಕೆಂದ್ರೆ ಕಡಿವಾಣವೇ ಸಿಗ್ತಾ ಇಲ್ಲ ಇಂದ್ರಿಯ ಎಂಬ ಕುದುರೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಡಿವಾಣಬೇಕು ಕಡಿವಾಣವೇ ನಮ್ ಕೈಗೆ ಸಿಗ್ತಾ ಇಲ್ಲ ಕಡಿವಾಣಿ ಸಿಕ್ಕಿದ್ರೆ ತಾನೇ ಮತ್ತೆ ಕಂಟ್ರೋಲ್ ಮಾಡೋದು ಕಡಿವಾಣ ಮನಸ್ಸು ಅದು ನಮ್ ಕೈಲಿಲ್ಲ ಏನ್ ಮಾಡ್ಲಿ ಚಂಚಲಿ ಮನ ಕೃಷ್ಣ ನಿನಗೆಲ್ಲೇ ಗೊತ್ತಿನ ಎಲ್ಲರೂ ಅನುಭವಿಸಿದ್ದ ಇದು ಮನಸ್ಸು ಚಂಚಲ ಅಂತ ಪ್ರಮಾತಿ ಬಲವದ್ ಭರವ್ ಯಾಕಂದ್ರೆ ಅವನು ಚಂಚಲಿ ಅಂತ ಹೇಳುದು ಬಹಳ ಇದ್ದ ಯಾಕೆ ಅವನೇ ಕುಣಸ್ಥಾನ ಆದ್ರಿಂದ ಮನಸ್ಸು ಇಂದ್ರ ಇಂದ್ರ ಇಂದ್ರನ ಅವನು ಇಂದ್ರನ ಅವತಾರ ಅವನಿಗೆ ಅನುಭವ ಸಿದ್ಧ ಅವನು ಕುಣಿಸಿ ಅನುಭವಿಸಿದ್ದ ಅವರಿಗೆ ಮನಸ್ಸನ್ನು ಕುಣಿಸಿ ಅನುಭವಿಸಿದ್ದ ನಮಗೆ ಅನುಭವಿಸಿ ಅನುಭವ ಅನುಭವಿಸ್ತೇವೆ ನಾವೇ ಹಾಗಾಗಿ ಅದು ಅನುಭವ ಸಿದ್ಧವಾದದ್ದು ಪ್ರಮಾತಿ ಯಾಕೆಂದ್ರೆ ಈ ಮನಸ್ಸು ಎಲ್ಲೆಲ್ಲೋ ನಮ್ಮನ್ನು ಎಳ್ಕೊಂಡು ಹೋಗಿ ಒದ್ದಾಡಿಸ್ತವೆ ಇಂದ್ರಿಯಕ್ಕೆ ದೇಹಕ್ಕೆ ತುಂಬಾ ಕ್ಷೋಭೆಯನ್ನ ಉಂಟು ಇಂದ್ರಿಯಕ್ಕೆ ದೇಹಕ್ಕೆ ತುಂಬಾ ತೊಂದರೆ ಕೊಡ್ತವೆ ಅದಕ್ಕೆ ಪ್ರಮಾತಿ ಬಲವತ್ ದೃಢ ಬಲವತ್ ಅಂದರೆ ಎಷ್ಟೇ ವಿವೇಕ ಜ್ಞಾನದಿಂದಲೂ ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಎಷ್ಟೇ ವಿವೇಕ ಜ್ಞಾನ ಶಾಸ್ತ್ರ ಓದ್ಕೊಂಡಿದ್ರೂ ಕೂಡ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸ ಮಾಪಿ ಕರ್ಷ ಬಲಿಷ್ಠವಾದಿಂದ ವಿದ್ವಾಂಸರನ್ನ ವಿಚಾರಿಸಬಿಡ್ತಾರೆ ಹಾಗಾದ್ರೆ ಒಳ್ಳೆ ಓದ್ಕೊಂಡಿದ್ದಾರೆ ಸುಧಾ ಓದ್ಕೊಂಡು ಅವರೆಲ್ಲ ನಿಗ್ರಹ ಮಾಡ್ತಾರ್ಯಾರಂಟಿ ಖಂಡಿತ ಇಲ್ಲ ಯಾಕೆ ವಿವೇಕದಿಂದ ತುಂಬ ಅದಷ್ಟು ಪ್ರಣಯ ಒಂದೊಂದು ಸತಿ ಅದ್ರ ಕೈಯ ಮೇಲಾಗತ್ತೆ ಏನ್ ಮಾಡ್ಲಿ ಮತ್ತೆ ದೃಢಂ ದೃಢಂ ಅಂದ್ರೆ ಅದು ಕೆಕೆ ಕೆಕೆ ಕೆ ಅದಕ್ಕೆ ಕೆಟ್ಟ ವಿಷಯ ವಾಸನೆ ಜನ್ಮ ಜನ್ಮಾಂತರದಲ್ಲಿ ಕೆಟ್ಟ ಕೆಟ್ಟ ವಿಷಯವನ್ನೇ ಹಚ್ಚಿಕೊಂಡು ಅದಕ್ಕೆ ಅಭ್ಯಾಸ ಎಲ್ಲಿ ಭಾಗವತ ಬಂದು ಕೂತ್ಕೊಳ್ಳುತ್ತೆ ಅದು ಕೆಟ್ಟದ ಒಂದು ಗಂಟೆ ಭಾಗವತ ಕೇಳಿದ್ರೆ ಎರಡು ಸಾಲಿ ಇಪ್ಪತ್ನಾಕ್ ಟಿವಿ ಮುಂದೆ ಕೂತ್ಕೊಂಡು ಅದೇ ಸಂಸ್ಕಾರವೇ ಪ್ರಬಲ ಆಗಿರುತ್ತೆ ಒಂದು ಗಂಟೆ ಉಪನ್ಯಾಸ ಏಳು ಲೆಕ್ಕಕ್ಕೆ ಬೀಳಲ್ಲ ಸತ್ಯ ಹೋರಾ ಸುಳ್ಳು ಹೇಳ್ತೀರ ಎಲ್ಲಿ ಸಹ ಜನ್ಮ ಜನ್ಮಾಂತರ ಹಾಗಾಗಿ ಅದು ದುರ್ವಿಷಯದ ಕೆರೆಗೆ ಹೋಗುತ್ತೇವೆ ನಾವು ಕೆಟ್ಟ ವಿಷಯದ ಸಂಸ್ಕಾರ ಒಳ್ಳೆ ಸಂಸ್ಕಾರ ಇಲ್ಲ ಹಾಗಾಗಿ ಅದು ನಿನ್ನಲ್ಲಿ ಅದನ್ನು ಹೇಳ್ಕೊಂಡು ಬರುವುದು ಬಹಳ ಕಷ್ಟ ಅರ್ಕೆ ಏನಂತ ಹೇಳಿದ್ರು ಅರ್ಕೆ ಹೇಳಿದ್ದಲ್ವಾ ಅದು ದೃಢಂ ಅಂತ ಎಲ್ಲಿ ದೃಢ ಅದು ದುರ್ವಿಷಯದಲ್ಲೇ ದೃಢ ಸದ್ವಿಷಯದಲ್ಲಿ ದೃಢ ಅಲ್ಲ ಯಾಕೆ ಸಂಸ್ಕಾರ ಅಂತ ಅದು ಬೆಳೆದಿದೆ ಕೆಟ್ಟ ವಿಷಯದ ಸಂಸ್ಕಾರವೇ ಇದೆ ಅಲ್ಲಿ ಒಳ್ಳೆ ವಿಷಯ ಸಂಸ್ಕಾರ ಇಲ್ಲ ಸಂಸ್ಕಾರ ಹಾಗೆ ಮನಸ್ಸು ಕೆಲಸ ಮಾಡುತ್ತೆ ಹಾಗಾಗಿ ಇದೇನು ಗೊತ್ತುಂಟ ವಾಯುವನ್ನು ನಿಗ್ರಹ ಮಾಡುದು ಹೇಗಿದೆ ಅಸಾಧ್ಯವೋ ಹಾಗೆ ಅಸಾಧ್ಯ ಆಕಾಶದಲ್ಲಿ ಗಾಳಿ ಏನಾರ್ತೆ ಚಲಿಸ್ತಾ ಇರ್ತೇವೆ ಅದನ್ನು ಬತ್ತೆಯಲ್ಲಿ ಕಟ್ಟಿಬಿಡ್ತೇನೆ ಅಥವಾ ಒಂದು ಮಡಕೆಯಲ್ಲಿ ಕಟ್ಟಿ ಹಿಡಿತೇನೆಂದ್ರೆ ಆಗತ್ತಾ ಬತ್ತೆಯಲ್ಲಿ ಕಟ್ಟಿ ಹಾಕಿಬಿಡ್ತೇನೆ ಬಂಧನ ಮಾಡಿಬಿಡ್ತೇನೆ ಆಕಾಶದಲ್ಲಿ ಸಂಚರಿಸ್ತಕ್ಕಂತಹ ಗಾಳಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲೋ ಹಾಗೆ ಸಾಧ್ಯ ಇಲ್ಲ ಅದನ್ನು ಕಟ್ಟಿ ಹಿಡಿದು ಆಕಾಶದಲ್ಲಿರುವಂತಹ ಗಾಳಿಯನ್ನ ಮತ್ತೆ ದಿಗ್ಬಂಧನ ಮಾಡ್ತೇನೆ ಅಂದರೆ ಅದು ಹೇಗೆ ಸಾಧ್ಯ ಇಲ್ಲೋ ಹಾಗೆ ನಮ್ಮ ಮನಸ್ಸನ್ನು ಬಂಧನ ಮಾಡ್ತೇವೆ ಒಂದೇ ಕರೆ ಇಲ್ಲ ಅಂದರೆ ಸಾಧ್ಯ ಇಲ್ಲದ ಮಾತು ಹಾಗಾಗಿ ಸುಮ್ಮನೆ ಅನುಷ್ಠಾನಕ್ಕೆ ಯಾವುದು ಅರ್ಹವೋ ಯೋಗ್ಯವೋ ಹೇಳಪ್ಪ ನಮ್ಮ ಅನುಷ್ಠಾನಕ್ಕೆ ಅದನ್ನು ಸಾಧ್ಯ ತರಲಿಕ್ಕೆ ಸಾಧ್ಯ ಯಾಕೆ ಉಪದೇಶ ಮಾಡ್ತಾ ಕುತ್ಕೊಳ್ತಿದ್ಯಾ ಅಂತ ನಮ್ಮ ಪರವಾಗಿ ಪ್ರಶ್ನೆ ಮಾಡಿದರೆ ಕೃಷ್ಣ ಏನು ಉತ್ತರ ಕೊಡ್ತಾನೆ ಅಸಂಶಯ ಮಹಾಬಾಹೋ ಮನೋದುರ್ ನಿಗ್ರಹಂ ಛಲಂ ಅಭ್ಯಾಸೇನು ತ ಕೋಂತೇಯ ವೈರಾಗ್ಯ ಚ ದೃಶ್ಯತೆ ಒಪ್ಕೊಂಡ್ಬಿಡ್ತಾನೆ ಕೃಷ್ಣ ನೀನು ಹೇಳಿದಾಗೆ ಮನಸ್ಸು ಚಂಚಲ ಎಂಬುದನ್ನು ಒಪ್ಬಿಡ್ತಾನೆ ಅದಲ್ಲಿ ನನಗೂ ಸಂಶಯ ಇಲ್ಲ ಕಚ್ಚಿ ಕಷ್ಟ ಖಂಡಿತ ಮನಸ್ಸು ಸಹಜವಾಗಿ ಚಂಚಲ ಹಾಗಾಗಿ ಅದನ್ನು ನಿಗ್ರಹ ಮಾಡುವುದು ಕಷ್ಟ ಸವಾಯತಃ ಚಂಚಲ ಅದನ್ನ ನಿಗ್ರಹ ಮಾಡಿ ಕಾಡುವುದೇ ಇಲ್ಲಂತ ಹೇಳ್ಬಾರ್ದು ಅದು ಹಿಂದೆ ನಿಗ್ರಹ ಕಷ್ಟ ಅಂತ ಹೇಳಿದ್ದ ನಿಗ್ರಹ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಕಷ್ಟದಿಂದ ನಿಗ್ರಹ ಮಾಡಬೇಕು ಅಂತ ಅರ್ಥ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗೆ ಹೇಳ್ಬೇಡಿ ಕಷ್ಟದಿಂದ ಪ್ರಯತ್ನದಿಂದ ನಿಗ್ರಹ ಮಾಡಬೇಕು ಸರಿ ಹೌದಾ ದುರ್ನಿಗ್ರಹ ಅಂದರೆ ಸುಖದಿಂದ ನಿಗ್ರಹ ಮಾಡಲಿಕ್ಕೆ ಆಗುವುದಿಲ್ಲ ದುಃಖ ಪ್ರಯಾಸಪಟ್ಟು ನಿಗ್ರಹ ಮಾಡಬಹುದು ಹೇಗೆ ಹೇಗೆ ಮಾಡಬೇಕು ನಿಗ್ರಹಕ್ಕೆ ಬರುತ್ತದು ಕಂಟ್ರೋಲಿಗೆ ಬರುತ್ತಾ ಖಂಡಿತ ಬರುತ್ತೆ ಅಭ್ಯಾಸೇನತ ಕೌಂಥೇಯ ವೈರಾಗ್ಯನ ಚ ಗೃಹ್ಯತಿ ಆಗತ್ತೆ ಮನಸ್ಸು ಹತೋಟಿಗೆ ಬರುತ್ತೆ ನಿನ್ನ ಕಂಟ್ರೋಲಿಗೆ ಬರುತ್ತೆ ಯಾವಾಗ ಅಭ್ಯಾಸ ಮಾಡು ಅಭ್ಯಾಸ ಮಾಡೋದು ಅಂದ್ರೆ ಯಾವ್ದ್ರಿ ಅಭ್ಯಾಸ ಮಾಡು ವೈರಾಗ್ಯ ತಗೋ ಬರುತ್ತೆ ಈಗ ಎಲ್ಲಿ ಹೋಗ್ತಾ ಇದ್ದೀನಿ ನಾನು ನಿನ್ನ ಕೈ ನಿನ್ನ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ನನ್ನ ಕೈಲಿ ಸಿಕ್ಕಿದೆ ಅದನ್ನು ನಿನ್ನಲ್ಲಿ ಇಡ್ಬಹುದು ನನಗೆ ಕೈಗೆ ಸಿಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ವಿಷಯದ ಕಡೆಗೆ ಹೋಗ್ತಾ ಇದೆ ಅಲ್ವಾ ಅದೇ ಹೇಳ್ತಾರಲ್ಲ ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ ಚಂಚಲೋ ಮನೋಮೀನ ಸಮಾನೆಯೋ ಹರಿಸ್ತಲೇ ವಿಷಯ ಸಂಚಾರಿ ಸುಯತ್ನ ಬಡಿಷೃತಃ ಮಧ್ವಾಚಾರ ಒಂದು ಮಾತು ಅವರು ಮಧ್ವಾಚಾರ್ಯ ಹೇಳಿದ ಮಾತಿದು ಚಂಚಲೋ ಮನೋಮೀನ ಮನಸ್ಸೆಂದು ಒಂದು ಮೀನಿನ ಹಾಗೆ ಚಂಚಲ ಅದು ಎಲ್ಲಿ ಓಡಾಡ್ತಾ ಇರ್ತದೆ ಅಲ್ಲಿ ಮೀನು ಮೀನು ಎಲ್ಲಿ ಓಡಾಡ್ತದೆ ಅದರ ಸಹಜ ಸ್ವಭಾವ ಎಲ್ಲಿ ಓಡಾಡೋದು ಮೇಲೆ ಓಡಾಡುತ್ತೋ ನೆಲದಲ್ಲಿ ಓಡಾಡದ ನೀರಿನಲ್ಲ ನೀರಿನಲ್ಲೇ ಓಡಾಡೋದು ಮೀನಿನ ಸ್ವಭಾವ ವಿಷಯವಾದ ಹಾಗೆ ಈ ಮನಸ್ಸೆಂಬ ಮೀನು ಕೂಡ ಸಹಜವಾದದು ವಿಷಯ ಪದಾರ್ಥ ಎಂಬಂತ ನೀರಿನಲ್ಲೇ ಓಡಾಡ್ತದೆ ಅದು ಸ್ಥಳದಲ್ಲಿ ನೆಲದಲ್ಲಿ ಓಡಾಡುವುದಿಲ್ಲ ನೀನು ಹಾಗೆ ಈ ವಿಷಯ ಈ ಮನಸ್ಸೆಂಬ ಮೀನು ಕೂಡ ನೀರೆಂಬ ವಿಷಯ ಪದಾರ್ಥ ಎಂಬ ನೀರಿನಲ್ಲೇ ಓಡಾಡ್ತಾ ಇದೆ ಅದು ಸಹಜವಾಗಿ ನೀರಿನಲ್ಲೇ ನೀರು ಹೇಗೆ ನೀರಿನಲ್ಲಿ ಓಡಾಡುತ್ತೋ ಮನಸ್ಸೆಂಬ ಮೀನು ಕೂಡ ವಿಷಯ ನೀರಿನಲ್ಲೇ ಓಡಾಡ್ತಾರೆ ಆದರೆ ಅದನ್ನು ನೆಲದಲ್ಲಿ ತರಬಹುದು ನೆಲಕ್ಕೆ ತರಲಿಕ್ಕೆ ಬರುತ್ತಾ ಇಲ್ಲ ಹೇಗೆ ನೆಲಕ್ಕೆ ತರ್ತೀರಿ ಹೇಳಿ ಹೇಗೆ ನೆಲಕ್ಕೆ ತರ್ತೀರಿ ಮೀನನ್ನ ಗೊತ್ತಿಲ್ವಾ ನಮಗೆ ಅಭ್ಯಾಸ ಇಲ್ಲ ಅಂತ ಇಟ್ಕೊಳ್ಳೋಣ ಭಕ್ತರಿಗೆ ಅಭ್ಯಾಸ ಇದೆ ಹೇಗೆ ತರ್ತೇವೆ ಬಡಿಶ ಬಲೆ ಬಲೆ ಹಾಕಿ ಗಾಯ ಹಾಕಿ ಏನ್ ಮಾಡ್ತಾರೆ ನೆಲಕ್ಕೆ ತರ್ತಾ ನೀವು ಗಾಳ ಹಾಕಿ ಅಂತ ಹೇಳ್ತಾರೆ ಮನಸ್ಸಂತ ಮೀನಿಗೆ ನೀವು ಗಾಳ ಹಾಕ್ಬೇಕು ಏನು ಗಾಯ ಹಾಕ್ಬೇಕು ನಾವು ಅಂದ್ರೆ ಅಭ್ಯಾಸ ಮತ್ತು ವೈರಾಗ್ಯ ಎಂಬ ಬಲೆ ಬೀಸಿದರೆ ನೀರು ಆಗಬೇಕು ಅದು ಪರಿಷ್ಕಾರಕ್ಕೆ ಹೋಗಬಹುದು ನೀರಲ್ಲಿದ್ದು ನೀರಾಯಣೆ ಅದು ನೀರಿನಲ್ಲಿ ವಿಷಯ ಎಂಬ ಅದು ನೀರ ವಿಷ ಎಂಬ ನೀರಲ್ಲಿದ್ದದ್ದು ನೀರಾಯಣ ನೀರಾಯಣದೇ ನಾರಾಯಣ ಅಂತ ಅವನು ತರಬೇಕಾದ್ರೆ ಬಲ ಬೀಸಿ ಯಾವ ಬಲೆ ಯಾವ ಬಲೆ ಬೀಸ್ರಿ ವೈರಾಗ್ಯ ಎಂಬ ಬಲೆಯನ್ನು ಬೀಸಿದರೆ ಆ ಮನಸ್ಸೆಂಬ ನೀರು ಪರಿಸ್ಥರಕ್ಕೆ ತಗೊಂಡು ಬರ್ಲಿಕ್ಕಾಗತ್ತೆ ನಾರಾಯಣ ಅದು ನೀರಾಯಣವಾದ್ದು ನೀರಿನಲ್ಲಿ ಓಡಾಡ್ತಕ್ಕಂತಹದ್ದು ನಾರಾಯಣನೇ ಹತ್ರ ತರಲಿಕ್ಕೆ ಬರುತ್ತೆ ಅದಕ್ಕೆ ಬಲೆ ಬೀಸಬೇಕು ಆ ಬಲವಾದ್ಮೇಲೆ ವೈರಾಗ್ಯ ಪ್ರಯತ್ನ ಅಭ್ಯಾಸ ಅಂತ ಹೇಳ್ತಾ ಇದ್ದಾರೆ ಹೇಳುವಾಗ ಅಂದ್ರೆ ನನ್ನ ಅಭಿಪ್ರಾಯ ಏನು ಗೊತ್ತುಂಟ ಅಭ್ಯಾಸ ಅಂದ್ರೆ ಏನು ಅದೇ ಗೊತ್ತಾಗೋಣ ಅಭ್ಯಾಸ ಅಭ್ಯಾಸ ಅಂದ್ರೆ ಎರಡು ರೀತಿಯಾಗಿ ಅಭ್ಯಾಸ ಇದೆ ನೋಡಿ ವಿಷಯದ ಕಡೆಗೆ ಹೋಗ್ತಾ ಇರ್ತದಲ್ವಾ ಹೋಗ್ತಾ ಇದೆ ವಿತ್ ಡ್ರಾ ಮಾಡಿ ಮತ್ತೆ ಹೋಗತ್ತೆ ಬರ್ತಿದ್ದೆ ಬರ್ತಿದ್ದೆ ಅದೊಂದು ಅರ್ಥ ಇನ್ನೊಂದು ಏನಂದ್ರೆ ನಮ್ಮ ಮನಸ್ಸು ವಿಷಯದ ಕಡೆಗೆ ಹೋಗ್ತವೆ ಹೋಗದಂತೆ ತಡಿಬೇಕಾದ್ರೆ ಅಭ್ಯಾಸ ಮಾಡಬೇಕು ಏನ್ ಅಭ್ಯಾಸ ಶಾಸ್ತ್ರಾಭ್ಯಾಸ ಹೋಗ್ತಾ ಕೂತ್ಕೊಂಡ್ರೆ ಅಷ್ಟ ತಲೆ ಬಿಟ್ಟರೆ ಅದು ಹೋಗ್ತು ಶಾಸ್ತ್ರದ ಶ್ರವಣ ಮನನ ಮಾಡ್ತಾ ಕುತ್ಕೊಂಡ್ರೆ ಮನಸ್ಸು ವಿಷಯದ ಕಡೆಗೆ ಹೋಗುವುದು ಏನಾಗತ್ತೆ ಕಡಿಮೆ ಆಗುತ್ತೆ ಹೋಗ್ತಾ ಇರೋ ಸಂದ್ರೂ ಹಿಂಥ ಬರಬೇಕು ಅದೊಂದು ಪ್ರಯತ್ನ ಅದು ಅಭ್ಯಾಸ ಶಾಸ್ತ್ರದ ಅಭ್ಯಾಸ ಮಾಡಬೇಕು ಶಾಸ್ತ್ರದ ಅಭ್ಯಾಸ ಮಾಡಿ ಮಾಡಿ ದೇವರ ಗುಣವನ್ನು ತಿಳ್ಕೊಂಡಾಗ ಸಹಜವಾಗಿ ಹೋಗುತ್ತೆ ಮತ್ತು ವೈರಾಗ್ಯ ಅಂದರೆ ವಿಷಯ ಪದಾರ್ಥದಲ್ಲಿ ದೋಷವನ್ನು ಎಣಿಸ್ಬೇಕು ವಿಷಯ ಪದಾರ್ಥದಲ್ಲಿ ದೋಷವನ್ನು ಎಣಿಸಿದ್ರೆ ಆಗ ನಿಮಗೆ ದೋಷ ದರ್ಶನದಿಂದ ವೈರಾಗ್ಯ ಬಂದ್ಬಿಡುತ್ತೆ ದಾಡಾಪ ಇದು ಅಂತ ದೇವರಲ್ಲಿ ಏನೋ ಶಾಸ್ತ್ರಾಭ್ಯಾಸ ಮಾಡ್ತಾ ಗುಣ ಅನುಸಂಧಾನ ಮಾಡಿದಾಗ ದೇವರಲ್ಲಿ ಸಹಜವಾಗಿ ಪ್ರೀತಿ ಬರುತ್ತೆ ಅದು ನಿಮ್ಮ ತಂಡ ಸಿಕ್ಕಿ ದೇವರಿಗೆ ಇಷ್ಟೇ ಹಾಗಾದರೆ ದುರಭ್ಯಾಸ ಬಿಡಬೇಕು ಇಷ್ಟೇ ದುರಭ್ಯಾಸ ಬಿಡಬೇಕು ಸದಾಭ್ಯಾಸ ಇಷ್ಟೇ ಬರ್ತೇನಿಲ್ಲ ಈಗ ದುರಾಭ್ಯಾಸ ಬರ್ತಾ ಇದ್ದೀರಾ ಅದ್ಬಿಡ್ರಿ ದುರಾಭ್ಯಾಸ ಮಾಡಿದಷ್ಟು ವಿಷಯದಲ್ಲಿ ನಿಮಗೆ ಗುಣ ಅನುಸಂಧಾನ ಬರುತ್ತೆ ಆಮೇಲೆ ಅಲ್ಲೇ ಹೋಗುತ್ತೆ ಸತ್ಯಾಸ್ತ್ರ ಅಭ್ಯಾಸ ಮಾಡಿದಾಗ ದೇವರಲ್ಲಿ ಗುಣ ಅನುಸಂಧಾನ ಬರುತ್ತೆ ವಿಷಯದಲ್ಲಿ ದೋಷ ಅನುಸಂಧಾನ ಬರುತ್ತೆ ಆಟೋಮೆಟಿಕ್ ಮನಸ್ಸು ಕಟ್ಟೋದು ಬರುತ್ತೆ ಅದಕ್ಕೆ ವೈರಾಗ್ಯ ಇದೆ ಸತ್ಯಾಸ್ತ್ರ ಮಾಡಿ ಭಗವಂತನಲ್ಲಿ ಅನುರಾಗವನ್ನು ವಿಷಯ ಪದಾರ್ಥದಲ್ಲಿ ದೋಷ ಚಿಂತನೆ ಮಾಡ್ತಾ ವೈರಾಗ್ಯವನ್ನು ಮಾಡಬೇಕು ಅದೇ ಉಪಾಯ ಅಭ್ಯಾಸೇನತ ಕೌಂತೆಯ ವೈರಾಗ್ಯ ಗೃಹ್ಯತೆ ಅಂತ ಹೇಳ್ತಾ ಇದ್ದಾರೆ ಅವನು ಹೇಳುವಾಗ ಒಂದು ಸಂಬೋಧನೆ ಹೇಳ್ತಾ ಕೃಷ್ಣ ಕೌಂತೆಯ ಕುಂತೀಪುತ್ರ ಅಂತ ಅಂತೆ ಕುಂತಿ ಪುತ್ರ ಅಂತ ಇಲ್ಲಿ ಸಂಬೋಧನೆ ಮಾಡುವ ಅಭಿಪ್ರಾಯ ಏನಂದ್ರೆ ನೀನು ಕುಂತಿಯಾಗಿ ತಕ್ಕ ಮಗನಾಗಬೇಕು ಕುಂತಿ ಹೇಳ್ತಾಳೆ ನನ್ನ ಮಕ್ಕಳು ಯುದ್ಧ ಮಾಡಬೇಕು ವಿದು ವಿದುರೋಪ್ಯಾಖ್ಯಾನವನ್ನು ಹೇಳಿ ಮಕ್ಕಳು ನಪುಂಸಕರಂತೆ ಇರಬಾರ್ದು ಹೋರಾಡಬೇಕು ಪ್ರಯತ್ನಶೀಲನಾಗಬೇಕು ಅಂತ ಹುರಿದುಂಬಿಸಿದವರು ಅವಳು ಕುಂತಿ ಆವಾಗ ಪ್ರಯತ್ನಶೀಲನಾಗಬೇಕು ನೀವು ಹೋರಾಡಬೇಕು ಸುಮ್ಮನೆ ಅಂತ ವಿದೋಪಾಖ್ಯಾನವನ್ನು ಹೇಳಿ ಕುಂತಿ ಎಲ್ಲ ಮಕ್ಕಳಿಗೆ ಹುರಿದುಂಬಿಸಿದ್ಲು ಧರ್ಮರಾಜಾದಿಗಳಿಗೆ ಹಾಗೆ ಅವರು ಪ್ರಯತ್ನಕ್ಕೆ ಮತ್ತು ಕೊಡುವಳು ಪ್ರಯತ್ನಶೀಲರಾಗಬೇಕು ಮಕ್ಕಳು ಅಂತ ಹಾಗೆ ನೀನು ಕುಂತಿಗೆ ತಕ್ಕ ಮಗ ಆದ್ರೆ ನೀನು ಈ ಮಾರ್ಗದಲ್ಲಿ ಪ್ರಯತ್ನಶೀಲರಾದ್ರೆ ನೀನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಎಂಬ ಅಭಿಪ್ರಾಯದಿಂದ ಹೇಳಿದ್ದೆ ಹೇಳುವಾಗ ಸಹಜವಾಗಿ ಮನಸ್ಸು ನಿಗ್ರಹಕ್ಕೆ ಬರುವುದಿಲ್ಲ ಪ್ರಯತ್ನದಿಂದ ನಿಗ್ರಹ ಮಾಡಲಿಕ್ಕಾಗ್ತದೆ ಅಭ್ಯಾಸೇನ ತು ಕೌಂತ್ಯ ವೈರಾಗ್ಯೇನಚ ದೃಶ್ಯತೆ ಹೇಳುವಾಗ ಥೂ ಅಂತೂ ಒಂದು ಅಭ್ಯಾಸ ಮಾಡಿ ಪ್ರಯತ್ನ ಪಟ್ಟರೆ ಎಲ್ಲರೂ ಕೂಡ ಮನಸ್ಸನ್ನು ಕಂಟ್ರೋಲ್ ತಗೊಂಡ್ಬಿಟ್ಟು ದೇವರನ್ನ ಧ್ಯಾನ ಮಾಡಿ ಮೋಕ್ಷಕ್ಕೆ ಹೋಗೋದು ಗ್ಯಾರಂಟಿಯಾ ಇಲ್ಲ ಥೂ ಥೂ ಅಲ್ಲ ತೂ ಇಟ್ಕೊಳ್ಬಿಡಿ ಅದು ಕನ್ನಡತ್ವೂ ಬೇಡ ಸಂಸ್ಕೃತತ್ವ ಅದಕ್ಕೆ ಒಂದು ಒಳ್ಳೆ ವಿಶೇಷ ಅರ್ಥ ಇದೆ ತುಶಬ್ದೋ ವಿಶೇಷ ಸ್ಯಾತ್ ಸಿದ್ಧಾಂತೇ ಚ ಅವಧಾರಣೆ ಒಂದು ವಿಶೇಷ ಎಲ್ಲವುದಕ್ಕೂ ಬೇಸಿಕ್ ಏನಂದ್ರೆ ಕೇವಲ ಪ್ರಯತ್ನ ಪಟ್ರೆ ಮೋಕ್ಷಿಸುವುದಿಲ್ಲ ನಿಮ್ಮಲ್ಲಿ ಯೋಗ್ಯತಾ ಬೇಕು ಮಹಾನುಭಾವ ವರ್ಜಿತಾ ಹರೇರನು ವರ್ಜಿತಾ ಮಹಾ ಪ್ರಯತ್ನ ವರ್ಜಿತಾ ಜನ ನಟನ್ ಬಹು ಉನ್ನತಿ ಹಾಗಾಗಿ ಆ ಅಭ್ಯಾಸೇನ ತೂ ಎಂಬ ತೂಶ್ದಕ್ಕೆ ಒಂದು ವಿಶೇಷ ಉಂಟು ಯೋಗ್ಯತಾ ಇದ್ದು ಅಭ್ಯಾಸ ಮಾಡಿದರೆ ಕಂಟ್ರೋಲ್ ಬರುತ್ತೆ ಯೋಗ್ಯತೆ ಇಲ್ಲದೆ ಅಭ್ಯಾಸ ಮಾಡಿದರೆ ಕಂಟ್ರೋಲ್ ಬರಲ್ಲ ಫಾರ್ ಎಕ್ಸಾಂಪಲ್ ರಾವಣ ಇವರೆಲ್ಲ ಎಷ್ಟು ತಪಸ್ಸು ಮಾಡಿದ್ರಿ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳಿಲ್ಲ ಅಭ್ಯಾಸ ಮಾಡಿಲ್ವಾ ಎಲ್ಲ ಮಾಡಿದ್ರು ದೇವನ್ನ ಕಾಣ್ಲಿಕ್ಕಾಯ್ತಾ ಇಂದ್ರಿಯ ಪುರ ಜಿತ್ವ ತೈಲೋಕ್ಯಂ ನಿಜಿತಯ ಸ್ಮರತದ್ವೈರಂ ಇಂದ್ರಿಯೈರೇವ ನಿರ್ಜಿತ ಒಂದು ಮಾತು ಮಂಡೋದರೆ ಹೇಳ್ತಾಳೆ ರಾಮಾಯಣದಲ್ಲಿ ಮೊದಲು ನೀನು ರಾಣ ಸತ್ಬತಿದ್ದಾನೆ ರಾಮನ ಪತ್ನಿಯನ್ನು ಅಪಹರಿಸಿ ಪರಭಾರಿಯಲ್ಲೇ ಆಸೆ ಮಾಡಿ ಇಂದ್ರಿಯಕ್ಕೆ ದುರ್ಬಲಕ್ಕೆ ಒಳಗಾಗಿ ಅಚಿತ ಇಂದ್ರಿಯನಾಗಿ ಇಂದ್ರಿಯಕ್ಕೆ ಮನಸ್ಸೋತು ಎಂಥ ಕೆಟ್ಟ ಕೆಲಸ ಮಾಡಿ ರಾಮನಿಂದ ಹತನಾಗಿ ಬಿದ್ದಾಗ ಮಂಡೋದರಿ ಹೇಳ್ತಕ್ಕಂತಹ ಮಾತು ನೀನು ಮೊದಲು ಎಷ್ಟು ವರ್ಷ ತನಕ ತಪಸ್ಸು ಮಾಡಿದಿ ಇಂದ್ರಿಯಾಣಿ ಪುರಾ ಇಂದ್ರಿಯಗಳನ್ನೆಲ್ಲ ಗೆದ್ದು ಅಭ್ಯಾಸ ಮಾಡಿ ಗೆದ್ದು ಪೈರಾಕ್ಯದಿಂದ ತಯಾಕ್ಯರು ತಯ ಮೂರು ಲೋಕವನ್ನೇ ಗೆದ್ದಿ ವರಬಲದಿಂದ ಆದರೆ ಇಂದ್ರಿಯಗಳು ನಮ್ಮನ್ನು ಸೋಲಿಸಿದ್ದ ಈ ರಾವಣ ಇವನು ನಾವು ಸೋಲಿಸ್ಬೇಕಂತ ಎಲ್ಲಾ ಇಂದ್ರಿಯಗಳು ಸೇರಿ ಇವತ್ತು ನಿನ್ನನ್ನು ಸೋಲಿಸಿ ರಣರಂಗದಲ್ಲಿ ಬಿಡಿಸಿದ್ದಾವೆ ನೋಡು ಇಂದ್ರಿಯ ಲೋಪ ಲೋಲಪನಾಗಿ ಹಾಳಾಗಿ ಹೋದಿ ನೋಡು ಅಂತ ಹೇಳ್ತಾರೆ ಅಂದರೆ ಎಷ್ಟೇ ಈ ಹಸುರರೆಲ್ಲ ಅಭ್ಯಾಸ ಮಾಡ್ತಾರೆ ಇಂದ್ರೆಯಗ್ರಹ ಮಾಡ್ಕೊಳ್ತಾರೆ ಕೊನೆಯ ತನಕ ಅವರು ಅಲ್ಲಿ ದೇವರನ್ನು ಕಂಡು ಯಶಸ್ವಿ ಆಗುವುದಿಲ್ಲ ಯಾಕೆಂದ್ರೆ ಯೋಗ್ಯತೆ ಇರುವುದಿಲ್ಲ ಹಾಗಾಗಿ ಅಭ್ಯಾಸ ಮಾಡಿದವರು ಅಥವಾ ವೈರಾಗ್ಯ ಇದ್ದವರೆಲ್ಲ ಕೊನೆಯ ತನಕ ವೈರಾಗ್ಯ ಗ್ಯಾರಂಟಿ ಇರುತ್ತೆ ಕೊನೆ ತನಕ ಅಭ್ಯಾಸದಿಂದ ಪದವನ್ನು ಪಡಿತಾರೆ ಅಂತ ಗ್ಯಾರಂಟಿ ಇಲ್ಲ ಯೋಗ್ಯತಾ ಎಲ್ಲಾ ಕಡೆಯಲ್ಲಿ ಬೇಕೇ ಬೇಕು ಯೋಗ್ಯತಾ ವಿಶೇಷ ಯೋಗ್ಯತಾ ಇದ್ದು ಅಭ್ಯಾಸ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಅನುಗ್ರಹ ಇದ್ರೆ ಮತ್ತು ಅಲ್ಲಿ ಸರ್ಸ್ಕೊಳ್ಬೇಕು ಯೋಗ್ಯತಾ ವಿಶೇಷ ಇರಬೇಕು ನಿನ್ನ ಪ್ರಯತ್ನ ಮಾತ್ರ ಸಾಧ್ಯ ಮಹಾನುಭಾವ ವರ್ಜಿತ ಯೋಗ್ಯತೆ ಇಲ್ಲಂತಾದ್ರೆ ಹರೇ ಅನುಗ್ರಹ ವರ್ಜಿತ ಹರಿ ಅನುಗ್ರಹ ಇಲ್ಲಂತಾದ್ರೆ ಮಹಾ ಪ್ರಯತ್ನ ವರ್ಜಿತ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ನೀನು ನಿಮಗೆ ವೈರಾಗ್ಯರು ಉಂಟು ಅಭ್ಯಾಸ ಉಂಟು ಪ್ರಯತ್ನ ಆಗ್ತಾ ಇದೆ ಹರಿ ಅನುಗ್ರಹ ಇಲ್ಲ ಯೋಗ್ಯತೆ ಇಲ್ಲ ಆಗುದಿಲ್ಲ ಅದಕ್ಕೆ ತೂ ಎಂಬುದಕ್ಕೆ ಒಂದು ವಿಶೇಷ ಅಂದ್ರೆ ಯೋಗ್ಯತಾ ವಿಶೇಷ ಯೋಗ್ಯತಾ ವಿಶೇಷದಿಂದ ಕೂಡಿದ ಭಗವತ್ ಪ್ರಸಾದದಿಂದ ಕೂಡಿದ ಅಭ್ಯಾಸ ಪ್ರಯತ್ನ ಪಾವ ಅದು ನಿಗ್ರಹ ಮಾಡಲಿಕ್ಕೆ ಆಗತ್ತೆ ಅಂತ ಹೀಗೆ ಇಟ್ಕೊಳ್ಬೇಕು ಇಲ್ಲಾಂದ್ರೆ ರಾವಣಾದ್ರು ಇಷ್ಟೆಲ್ಲ ಪ್ರಯತ್ನ ಮಾಡಿ ಪ್ರಾಣಾಯಾಮಿ ಆಹಾರ ಬಿಟ್ಟೆಲ್ಲ ಮಾಡಿದ್ರು ಕೊನೆ ತನಕ ಇಂದ್ರಿಯ ಕಂಟ್ರೋಲ್ ಬರಲಿಲ್ಲ ಅವರು ತಾತ್ಕಾಲೆ ಒಂದು ಮತ್ತೆ ಇಂದ್ರಗಳೇ ಸಲಸಿಬಿಡ್ತು ಹೀಗಾಗಿ ಬಿಡುತ್ತೆ ಸುರ ಇವರು ಮತ್ತೆ ಯಾರು ಈ ಗಿರಾದಿ ದೈತ್ಯರು ಎಲ್ಲ ಅಭ್ಯಾಸ ಮಾಡಿ ಎಲ್ಲ ಮಾಡ್ತಾ ಇದ್ರು ಭಾಗವತ್ ಧರ್ಮದಲ್ಲಿ ಎಲ್ಲ ಇತ್ತು ಅವರು ಈ ಯೋಗ್ಯತೆ ಇಲ್ಲ ದೇವರು ತಲೆ ಕೆಡಿಸಿ ಬಿಟ್ಟ ಮತ್ತೆಲ್ಲ ಬಿಟ್ಟರೆಬಿಟ್ಟು ಯೋಗ್ಯತಾ ಬೇಸಿಗೆ ಬೇಕೇ ಬೇಕು ಆಗೋದಿಲ್ಲ ಕೃಷ್ಣಾರ್ಪಣಮಸ್ತಿ